ಅಥ ಯೋ ದಕ್ಷಿಣೆ ಪ್ರಮೀಯತೆ ಪಿತೃಣಮೇವ ಮಹಿಮ ಚಂದ್ರಮಸು ಗಚತಿ ತಾತ್ಪರ್ಯವೈತಿ ಅಥೈತಮೇವಾಧ್ವಾನರ್ನಿಂತೆ ಪುನರಾವೃತ್ತಿಲ್ಲದ ಬ್ರಹ್ಮ ಸ್ಥಾನವನ್ನು ಪಡೆಯುವ ಯೋಗಿಗೆ ಉತ್ತರಾಯಣದ ಅವಶ್ಯಕತೆ ಉಂಟೆಂಬುದನ್ನು ಉಪನಿಷತ್ತು ಸ್ಪಷ್ಟವಾಗಿ ಘೋಷಣೆ ಮಾಡುತ್ತದೆ ಆಪೂರ ಮಾಣ ಪಕ್ಷಾದ್ಯಾನ್ ಷಡುದಗ್ತಿ ಮಾಸಾಂಸ್ ಮಾಸಾಂಸ್ತಾನ್ ಉಪನಿಷತ್ತುಗಳ ಸಾರವಾದ ಶ್ರೀ ಭಗವದ್ಗೀತೆಯಲ್ಲಿ ಯೋಗಿಗಳು ಯಾವ ಕಾಲದಲ್ಲಿ ಪ್ರಾಣ ಪ್ರಯಾಣ ಹೊಂದಿದರೆ ಪುನರಾವರ್ತಿ ಇಲ್ಲದೆ ಮುಕ್ತಿಯನ್ನು ಪಡೆಯುತ್ತಾರೆ ಯಾವ ಕಾಲದಲ್ಲಿ ಪ್ರಾಣವನ್ನು ಬಿಟ್ಟರೆ ಪುನರಾವರ್ತಿಯನ್ನು ಹೊಂದುತ್ತಾರೆ ಎಂಬುದನ್ನು ಹೇಳುತ್ತೇನೆ ಕೇಳು ಅಗ್ನಿ ಜ್ಯೋತಿ ಹಗಲು ಶುಕ್ಲಪಕ್ಷ ಉತ್ತರಾಯಣದ ಆರು ಮಾಸಗಳು ಇವುಗಳಲ್ಲಿ ಪ್ರಯಾಣ ಮಾಡಿದ ಬ್ರಹ್ಮವಿದರಾದ ಯೋಗಿಗಳು ಪರಬ್ರಹ್ಮವನ್ನು ಹೊಂದುತ್ತಾರೆ ಧೂಮ ರಾತ್ರಿ ಕೃಷ್ಣ ದಕ್ಷಿಣಾಯನದ ಆರು ಮಾಸಗಳು ಇವುಗಳಲ್ಲಿ ಪ್ರಯಾಣ ಮಾಡಿದ ಯೋಗಿಯು ಚಂದ್ರ ಜ್ಯೋತಿಯನ್ನು ಸೇರಿ ಸಂಸಾರಕ್ಕೆ ಮರಳಿ ಬರುತ್ತಾನೆ ಎಂಬ ಉಪದೇಶವಿದೆ ಯತ್ರ ಕಾಲೇಶ್ ಕಾಲೇತ್ವನಾವೃತ್ತಿಂ ಆವೃತ್ತಿಂಚವಿನಃ ಪ್ರಯತ ಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತಶ್ರವ ಅಗ್ನಿರ್ಜ್ಯೋತಿರಹ ಶುಕ್ಲ ಷಣ್ಯ ಷಸತ್ತರ ಪ್ರಯಂತಿ ಬ್ರಹ್ಮ ಬ್ರಹ್ಮವಿಧೋ ಜನಾ ದೋಮೋ ರಾತ್ರಿ ಕೃಷ್ಣ ಷಣ್ಮಸ ದಕ್ಷಿಣಾಯ ತ ಚಾಂದ್ರವಸ ಜ್ಯೋತಿ ಯೋಗಿ ಪ್ರಾಪ್ಯ ನಿವರ್ತತೆ ಉತ್ತರಾಯಣಮಾರ್ಗಕ್ಕೆ ಅರ್ಚಿದಿ ಮಾರ್ಗ ಎಂದು ಹೆಸರು ಏಕೆಂದರೆ ಅದು ಅಗ್ನಿಜ್ಯೋತಿಯ ದರ್ಶನದಿಂದ ಪ್ರಾರಂಭವಾಗುತ್ತದೆ ದೇವದೇವನಾದ ಪರಮಾತ್ಮನ ಪುನರಾವೃತ್ತಿ ಇಲ್ಲದ ಸ್ಥಾನಕ್ಕೆ ತಲುಪಿಸುವುದರಿಂದ ಅದನ್ನು ದೇವಯಾನ ಮಾರ್ಗವೆಂದು ಕರೆಯುತ್ತಾರೆ ಹಾಗೆಯೇ ದಕ್ಷಿಣಾಯನ ಮಾರ್ಗಕ್ಕೆ ಧೂಮಾದಿ ಮಾರ್ಗ ಎಂದು ಪಿತೃಯಾನ ಮಾರ್ಗ ಎಂದು ನಾಮದೇಯಗಳನ್ನು ನೋಡುತ್ತೇವೆ ಇವುಗಳಲ್ಲಿ ದೇವಯಾನ ಮಾರ್ಗವು ಮುಕ್ತಿಗೆ ಒಯ್ಯುತ್ತದೆ ಎರಡನೆಯದು ಸಂಸಾರಕ್ಕೆ ಹಿಂದಿರುಗಿಸುತ್ತದೆ ಎಂಬ ಅಭಿಪ್ರಾಯವನ್ನು ಉಪನಿಷತ್ತು ಮತ್ತು ಸ್ಪಷ್ಟಪಡಿಸುತ್ತದೆ ತೇಯಮೇದೇಮೇತು ಯೇ ಚಾಪಿ ಅರಣ್ಯೆ ಶ್ರದ್ಧಾ ಸತ್ಯಾಸರ್ಚಿ ಬಿರತೇರ್ಚಿರಬಿ ಸಂಭವಂತರ್ಚಿಷೋಹಂನ ಣಪಕ್ಷೂರ್ಯಣಪಕ್ಷಾಧ್ಯಾನ್ ಷಣ್ಮಸನ್ ಉದಂಗಾಧಿತ್ಯ ಮಾಸೇಭ್ಯೋ ದೇವಲೋಕ ದೇವೋಕೋಕಾನ್ವೈ ತೈದ್ಯುತಾನ್ ಪುರುಷೋ ಮಾನಸ ಎೇ ಬ್ರಹ್ಮಲೋಕು ಬ್ರಹ್ಮಲೋಕು ಪರ ಪರಾವಸಂತನರಾವೃತ್ತಿ ಅಥ್ಞಾನಪಸೋಕೇ ಧೂಮಿ ಸಂಭವಂತೂಮೇರ ಪಕ್ಷೀಯ ಮಾಣಪಕ್ಷ ಅಪಕ್ಷೀಯಪಕ್ಷನ್ ಷಣ್ಮಸಕ್ಷಿಣಿತ್ಯ ಮಾಸೇಭ್ಯ ಪಿತೃಲೋಕ ಪಿತೃಲೋಕಾಚಂದ್ರೆ ಚಂದ್ರ ಪ್ರಾಪ್ಯ ಅನ್ನಮಿ ತಾಂಗು ತವ ಯಾಮು ರಜಾನಪ್ಯಾಪಕ್ಷೀಯಸ್ವೆತಿ ಬೃಹದಾರಣ್ಯಕ ಒಟ್ಟಿನಲ್ಲಿ ಉತ್ತರಾಯಣ ಮಾರ್ಗ ಕಾಲದಲ್ಲಿ ಪ್ರಾಣವನ್ನು ಬಿಟ್ಟವರು ಮುಕ್ತಿಯನ್ನು ಹೊಂದುತ್ತಾರೆ ದಕ್ಷಿಣಾಯನ ಮಾರ್ಗದಲ್ಲಿ ಪ್ರಾಣ ಬಿಟ್ಟವರು ಪುನರಾವರ್ತಿಯನ್ನು ಹೊಂದುತ್ತಾರೆ ಎಂಬುದು ಉಪನಿಷತ್ತು ಗೀತೆ ಮತ್ತು ಇತಿಹಾಸಗಳಲ್ಲಿ ಸ್ಪಷ್ಟವಾಗಿ ಘೋಷಿತವಾಗಿದೆ ಹಾಗಾದರೆ ಬ್ರಹ್ಮಜ್ಞಾನಿಯೊಬ್ಬನಿಗೆ ಅಕಸ್ಮಾತಾಗಿ ದಕ್ಷಿಣಾಯನ ಕಾಲದಲ್ಲಿ ಮರಣ ಉಂಟಾದರೆ ಅವನು ಸಂಸಾರಕ್ಕೆ ಮರಳಿ ಅಜ್ಞಾನಿಗೆ ಅಕಸ್ಮಾತಾಗಿ ಉತ್ತರಾಯಣ ಕಾಲದಲ್ಲಿ ಮರಣ ಉಂಟಾದರೆ ಅವನು ಮುಕ್ತಿಯನ್ನು ಪಡೆಯುತ್ತಾನೆಯೇ ಅಜ್ಞಾನಿಯನ್ನು ಉತ್ತರಾಯಣ ಕಾಲದಲ್ಲಿ ಕೊಂದು ಹಾಕಿದರೆ ಅವನಿಗೆ ಮುಕ್ತಿಯನ್ನು ಪಡೆಯಲು ಸಹಾಯ ಮಾಡಿದಂತಾಗುತ್ತದೆಯೇ ಬ್ರಹ್ಮಗಾನಿಯನ್ನು ದಕ್ಷಿಣಾಯನದಲ್ಲಿ ಕೊಂದು ಅವನ ಮುಕ್ತಿಯನ್ನು ತಪ್ಪಿಸಲು ಸಾಧ್ಯವಾಗುತ್ತದೆಯೇ ಉತ್ತರಾಯಣ ದಕ್ಷಿಣಾಯಣ ಎಂಬ ಕಾಲ ಮುಕ್ತಿ ಸಂಸಾರ ಪ್ರಾಪ್ತಿಗೂ ಏನು ಸಂಬಂಧ ಇಲ್ಲಿ ಜ್ಞಾನ ಅಜ್ಞಾನ ಪುಣ್ಯ ಪಾಪ ಇತ್ಯಾದಿಗಳಿಗೆ ಏನು ಸ್ಥಾನವಿಲ್ಲವೆ ಇತ್ಯಾದಿ ಪ್ರಶ್ನೆಗಳು ಬುದ್ಧಿಯನ್ನು ಆಕ್ರಮಿಸುತ್ತದೆ ಗೀತೆ ಉಪನಿಷತ್ತುಗಳಲ್ಲಿ ಈ ರೀತಿ ಏಕೆ ಹೇಳಿದ್ದಾರೋ ನನಗೆ ಗೊತ್ತಾಗುವುದಿಲ್ಲ ಇದು ನನಗೆ ಬಿಡಿಸಲಾಗದ ಒಗಟಾಗಿದೆ ಎಂದು ಕೆಲವರು ಸಮಸ್ಯೆಯ ಪರಿಹಾರವನ್ನು ಕೈಬಿಟ್ಟಿದ್ದಾರೆ ಈ ಸಮಸ್ಯೆಯನ್ನು ಕುರಿತು ಮೇಲ್ಕಂಡಗಿತೋಪನಿಷತ್ತು ಇತಿಹಾಸ ವಾಕ್ಯಗಳನ್ನು ಹಾಗೆಯೇ ಬ್ರಹ್ಮಸೂತ್ರ ವಾಕ್ಯಗಳನ್ನು ಶಾಸ್ತ್ರವ್ಯಕ್ತಿಗಳಿಂದ ವಿಚಾರ ಮಾಡಿ ಪೂರ್ವಾಚಾರ್ಯರು ತಮ್ಮ ಸಿದ್ಧಾಂತಗಳನ್ನು ಮಂಡಿಸಿದ್ದಾರೆ ಬ್ರಹ್ಮಸೂತ್ರ ಅಧ್ಯಾಯ ನಾಲ್ಕು ಸೂತ್ರ ಏಳ್ನೂರ ಐನೂರ ಏಳು ಐನೂರ ಎಂಟು ಐನೂರ ಅತಶ್ಚಾಯನೇಪಿ ದಕ್ಷಿಣೆ ಯೋಗಿನ ಪ್ರತಿ ಸ್ಮರ್ಯತೆ ಸ್ಮಾರ್ತೆ ಚೈತೆ ಆತಿ ಆತಿವಾಹಿಕಾಸ್ತಲಿಂಗಾತ್ ಅವರ ಅಭಿಪ್ರಾಯಗಳನ್ನು ಹೀಗೆ ಸಂಗ್ರಹಿಸಬಹುದು ಮುಕ್ತಿಯನ್ನು ಪಡೆಯುವವರಲ್ಲಿ ಒಡನೆಯೇ ಮುಕ್ತಿಯನ್ನು ಪಡೆಯುವವರು ಕ್ರಮವಾಗಿ ಮುಕ್ತಿಯನ್ನು ಪಡೆಯುವವರು ಎಂದು ಎರಡು ಪ್ರಕಾರಗಳು ಪೂರ್ಣ ಬ್ರಹ್ಮಜ್ಞಾನಿಗಳಾಗಿ ಸಮ್ಯ ದರ್ಶನ ನಿಷ್ಠೆಯನ್ನು ಪ್ರಕಾರದ ಮಹಾತ್ಮರಿಗೆ ಗತಿ ಅಗತ್ಯ ಯಾವುದೂ ಇಲ್ಲ ಅವರ ಪ್ರಾಣಗಳು ಬ್ರಹ್ಮನಲ್ಲಿ ಲಯಗೊಂಡು ಅವರು ಬ್ರಹ್ಮಮಯರು ಬ್ರಹ್ಮಭೂತರೂ ಆಗಿಬಿಟ್ಟಿರುತ್ತಾರೆ ನ ತಸ್ಯ ಪ್ರಾಣ ಉತ್ಕ್ರಾಮಂತಿ ಅವರಿಗೆ ಮೇಲ್ಕಂಡ ಅರ್ಚಿರಾಧಿಗತಿ ಧೂಮಾಧಿಗತಿ ಯಾವುದೂ ಇಲ್ಲ ಅವರನ್ನು ಕುರಿತು ಆ ಉತ್ತರಾಯಣ ದಕ್ಷಿಣಾಯನ ಗತಿಗಳನ್ನು ಶಾಸ್ತ್ರಗಳು ಹೇಳಿಲ್ಲ ಕ್ರಮ ಮುಕ್ತಿಯನ್ನು ಹೊಂದುವ ಬ್ರಹ್ಮೋಪಾಸಕರಾದ ಯೋಗಿಗಳಿಗೆ ಉತ್ತರಾಯಣ ಮಾರ್ಗ ಅವರು ಕಾಲಾಂತರದಲ್ಲಿ ಮುಕ್ತಿಯನ್ನು ಪಡೆಯುವರು ಅವರು ಕಾಲಾಭಿಮಾನಿ ದೇವತೆಯಾದ ಹಗಲಿನ ದೇವತೆ ಶುಕ್ಲಪಕ್ಷ ದೇವತೆ ಉತ್ತರಾಯಣ ದೇವತೆ ಎಂಬ ಮಾರ್ಗದಲ್ಲಿ ಪ್ರಯಾಣ ಮಾಡಿ ಕ್ರಮವಾಗಿ ಬ್ರಹ್ಮನನ್ನು ಹೊಂದುತ್ತಾರೆ ಕರ್ಮಿಗಳಾದ ಯೋಗಿಗಳು ಧೂಮಾಭಿಮಾನಿಯೇ ದೇವತೆ ರಾತ್ರಿಭಿಮಾನಿ ದೇವತೆ ಕೃಷ್ಣ ಪಕ್ಷ ದೇವತೆ ದಕ್ಷಿಣಾಯನ ದೇವತೆ ಎಂಬ ದಾರಿಯಲ್ಲಿ ಚಂದ್ರ ದೋ ಜ್ಯೋತಿಯನ್ನು ತಲುಪಿ ಪುಣ್ಯಕ್ಷಯದಿಂದ ಮತ್ತೆ ಸಂಸಾರಕ್ಕೆ ಹಿಂತಿರುಗುತ್ತಾರೆ ಉತ್ತರಾಯಣ ಮರಣವು ಪ್ರಶಸ್ತವೆಂಬ ಪ್ರಸಿದ್ಧಿಯು ಜ್ಞಾನಿಗಳಲ್ಲದವರಿಗೆ ಮಾತ್ರ ಅನ್ವಯಿಸುತ್ತದೆ ಭೀಷ್ಮರು ಜ್ಞಾನಿಗಳಾದರೂ ಉತ್ತರಾಯಣವನ್ನು ನಿರೀಕ್ಷಿಸಿಕೊಂಡು ಶಿಷ್ಟಾಚಾರವನ್ನು ಕಾಪಾಡುವುದಕ್ಕಾಗಿ ಮತ್ತು ತಂದೆಯ ಅನುಗ್ರಹಿಸಿ ತಂದೆಯು ಅನುಗ್ರಹಿಸಿದ್ದ ಸ್ವೇಚ್ಛಾಮರಣದ ವರವನ್ನು ತೋರಿಸಿಕೊಳ್ಳುವುದಕ್ಕಾಗಿ ಹಗಲು ಮುಂತಾದ ಕಾಲ ವಿನಿಯೋಗವನ್ನು ಸ್ಮೃತಿಯಲ್ಲಿ ಗೀತೆಯಲ್ಲಿ ಅನಾವೃತ್ತಿ ಫಲವೆಂದು ಹೇಳಿರುವುದು ಯೋಗಿಗಳಿಗಾಗಿ ಆ ಯೋಗ ಸಾಂಖ್ಯಗಳು ಸ್ಮೃತಿಯೇ ಹೊರತು ಶ್ರುತಿಸಿದವಲ್ಲ ಸ್ಮೃತಿ ಸಂಬಂಧವಾದ ಈ ಕಾಲ ವಿನಿಯೋಗವು ಶ್ರುತಿಗೆ ಸಂಬಂಧಪಟ್ಟ ಉಪಾಸನೆಗೆ ಅನ್ವಯಿಸುವುದಿಲ್ಲ ಅಥವಾ ಸ್ಮೃತಿಗಳಲ್ಲಿಯೂ ಶ್ರುತಿಯಲ್ಲಿ ಹೇಳಿರುವಂತೆ ಅಗ್ನಿಯೇ ಮುಂತಾದವರು ಅತೀವ ಆತಿವಾಹಿಕೇವತೆಗಳೆಂದು ರಹಿಸಿದರೆ ಯಾವ ವಿರೋಧವೂ ಇಲ್ಲ ಪ್ರಕೃತೀನಾ ಪ್ರಣವೇಶಬ್ರಹ್ಮಬು ಕಾಲಂತರ ಮುಕ್ತಿ ಬ್ರಹ್ಮ ಪ್ರತಿಪತ್ತೇ ಉತ್ತರೋ ಮಾರ್ಗೋ ವ್ಯಕ್ತವ್ಯತ್ರ ಕಾಳೆ ಇತ್ಯಾದಿ ಯೋಗಿನ್ ಯೋಗಿನ್ अग्नी देवता कर्मण उच्य अग्निलादेवता तथा अहर्देवता अहराभिमा ब्रह्म ब्रह्मविद ब्रह्मोपासन पमेण्ति वाक्यशेष नि सद मुक्तिभाजा गतिर गतिरगतिर्वा ಕ್ವಚಿತ್ಸ್ತಿ ನಾವು ಉತ್ಕ್ರಮಂತು ಸಲೀನ ಪ್ರಾಣ ಪ್ರಸಿ ಅವಿದ್ವಯ ಭೀಷ್ಮ ಆಚಾರತಿ ಪಿತೃ ಪ್ರಸಾದ ಸ್ವಚ್ಛಂದ ್ಯುತಾಪಕ್ಷತಿವಾಹಿಸ್ತಿಂಗಾತ್ ಇಗಿನ್ ಪ್ರತಿ ಚಾ ಅಹಾರಾಕವಿಗ ಅನಾವೃತ್ತೆ ಸ್ಮರ್ತೆ ಚೈತೆ ಯೋಗಸಂಖ್ಯೇನ ಶ್ರೌತೆ ಅಥ ವಿಷಯೇ ಪ್ರಮಾಣವಿಶಾಚ ನತಿಯ ಕಾಳ ವಿಗ್ಯ ಶೌತೆಷು ವಿಜ್ಞಾನೇಶ ಯೃತಿಯ ದೇವೇವಾಹಿ ಗೃಹ್ಯತೆ ತ ಕಚಿತ್ ವಿರೋಧಿ ಆತ್ಮಯತಾತ್ಮ್ಯವನ್ನು ಅರಿತವರು ಮತ್ತು ಪರಮ ಪುರುಷ ನಿಷ್ಠರು ಇಬ್ಬರಿಗೂ ಅರ್ಚಿರಾದಿಗತಿಯಲ್ಲಿ ಪ್ರಯಾಣ ಅವರಿಗೆ ಪುನರಾವೃತ್ತಿಯಿಲ್ಲ ಮುಕ್ತಿ ದೊರಕುತ್ತದೆ ಕಾಲಶಬ್ಧವು ಮಾರ್ಗವನ್ನು ಸೂಚಿಸುತ್ತದೆ ಯಾವ ಕಾಲದಲ್ಲಿ ಎಂದರೆ ಕಾಲಾಭಿಮಾನಿ ದೇವತೆಗಳಿಂದ ತುಂಬಿರುವ ಮಾರ್ಗದಲ್ಲಿ ಎಂದು ಅರ್ಥ ಆದ್ದರಿಂದ ಇಲ್ಲಿ ಹೇಳಲ್ಪಟ್ಟಿರುವುದು ಉತ್ತರಾಯಣ ಮಾರ್ಗ ಮತ್ತು ದಕ್ಷಿಣಾಯಣ ಮಾರ್ಗಗಳು ಯೋಗಿಗಳಿಗೆ ಹೇಳಿರುವುದು ಅರ್ಚಿರಾದಿ ಮಾರ್ಗ ದೇವಯಾನ ಮಾರ್ಗ ಪುಣ್ಯಕರ್ಮಿಗಳಿಗೆ ಹೇಳಿರುವುದು ಪುನರಾವೃತ್ತಿಯ ಮಾರ್ಗ ಪಿತೃಯಾನ ಮಾರ್ಗ ಜ್ಞಾನಿಗಳಿಗೆ ಮತ್ತು ಪುಣ್ಯಕರ್ಮಗಳಿಗೆ ಕ್ರಮವಾಗಿ ಶುಕ್ಲ ಅರ್ಚಿರಾದಿ ಅನಾವೃತ್ತಿ ಮಾರ್ಗ ಮತ್ತು ಕೃಷ್ಣ ಧೂಮಾದಿ ಆವೃತ್ತಿ ಮಾರ್ಗಗಳು ಯೋಗಿಯು ಪ್ರಯಾಣ ಕಾಲದಲ್ಲಿ ಈ ಎರಡು ಮಾರ್ಗಗಳನ್ನು ತಿಳಿದಿರಬೇಕು ಹಾಗೆ ತಿಳಿದರೆ ಮೋಹ ಸಂಭವಿಸುವುದಿಲ್ಲ ತನ್ನ ದೇವಯಾನ ಮಾರ್ಗದಲ್ಲೇ ಅವನು ಪ್ರಯಾಣ ಮಾಡಿ ಮುಕ್ತಿ ಿಸುತ್ತಾನೆ ಬ್ರಹ್ಮಜ್ಞಾನಿಯು ದಕ್ಷಿಣಾಯನದಲ್ಲಿ ಮೃತನಾದರೂ ಅವನಿಗೆ ಮೋಕ್ಷ ಉಂಟು ಜ್ಞಾನಿಗಳಲ್ಲದವರು ಮಾತ್ರ ಪಿತೃಯಾನ ಮಾರ್ಗದಿಂದ ಚಂದ್ರನನ್ನು ಹೊಂದಿ ಸಂಸಾರಕ್ಕೆ ಹಿಂದಿರುಗುತ್ತಾರೆ ಜ್ಞಾನಿಗಳು ಚಂದ್ರನನ್ನು ಹೊಂದಿದರೂ ಅದು ಅವರಿಗೆ ವಿಶ್ರಾಂತಿ ಸ್ಥಾನ ಮಾತ್ರ ಅಲ್ಲಿಂದ ಅವರು ಪುನರಾವೃತ್ತಿ ಇಲ್ಲದ ಪರಬ್ರಹ್ಮನನ್ನೇ ಹೊಂದುತ್ತಾರೆ ಭೀಷ್ಮಾದಿಗಳು ಯೋಗ ಪ್ರಭಾವದಿಂದ ಸ್ವಚ್ ಚಂದ ಮರಣ ಶಕ್ತಿಯುಳ್ಳವರು ಧರ್ಮ ಪ್ರವರ್ತನೆಗಾಗಿ ಉತ್ತರಾಯಣ ಪ್ರಾಶಸ್ತವನ್ನು ತೋರಿಸುವುದಕ್ಕಾಗಿ ಅವರು ಉತ್ತರಾಯಣ ಕಾಲವನ್ನು ಪ್ರತೀಕ್ಷಿಸಿದರು ಅಷ್ಟೇ ಇಲ್ಲಿ ಮರಣ ಹೊಂದುವವರನ್ನು ಕುರಿತು ಅವರು ಯಾವ ಕಾಲ ಮರಣ ಹೊಂದಬೇಕು ಎಂಬುದನ್ನು ಹೇಳಿಲ್ಲ ಯೋಗನಿಷ್ಠರನ್ನು ಕುರಿತು ಅವರು ಈ ದೇವಮಾರ್ಗ ಮತ್ತು ಪಿತೃಯಾನ ಮಾರ್ಗಗಳನ್ನು ಸ್ಮರಿಸಿಕೊಳ್ಳಬೇಕು ಎಂದು ವಿಧಾನ ಯೋಗಾಂಗವಾಗಿ ಅವರು ಈ ಎರಡು ಮಾರ್ಗಗಳನ್ನು ಸ್ಮರಿಸಬೇಕು ಹಾಗೆ ಸ್ಮರಿಸಿದರೆ ಮೋಹ ತೊಲಗುತ್ತದೆ ಯತ್ರ ಕಾಲೇತ್ವನಾವೃತ್ತಿ ಇತ್ಯಾದಿಗಳಲ್ಲಿ ಕಾಲಶಬ್ದವು ಕಾಲಾದ್ಯಾಭಿಮಾನಿಗಳಾದ ಆತಾಹಿಕ ದೇವತೆಗಳನ್ನು ಹೇಳುತ್ತವೆ ಅಗ್ನಿ ಮುಂತಾದವರು ಕಾಲಗಳಲ್ಲ ದೇವತೆಗಳು ಇಲ್ಲಿ ಸ್ಪಷ್ಟವಾಗಿ ಹೇಳಿರುವುದು ದೇವಯಾನದ ಸ್ಮರಣೆಯನ್ನು ಮರಣದ ಕಾಲ ವಿಶೇಷವನ್ನಲ್ಲ ಅದೂಷ ಪಿತೃಯ್ಯನೇನ ಪಂದ್ರವೃತ್ತಸ್ತು ಚಂದ್ರ ಪ್ರಾಪ್ತಾ ತಸ್ಮ್ ಬ್ರಹ್ಮಣೋ ಮಹಿಮಾಪ್ನೋತ್ತ ಶಾ ತಕ್ಷಿಣಾಯ ಚಂದ್ರ ಪ್ರಾಪ್ತಿ ಬ್ರಹ್ಮೀತ್ಸ ವಿಶ್ರಮೇತು ಮಾತ್ರ ಗಮ್ಯತೆ ಭೀಷ್ಮದೀನ ಯೋಗ ಪ್ರಭಾವತ್ ಸ್ವಚ್ಛಂದ ಮರ ಪ್ರವರ್ತನಾ ಉತ್ತರಾಯಣ ಪ್ರಾಶಸ್ತ ಪ್ರದರ್ಶನಾ ವಿಚಾರೂ ಮುಮೂಷೂನ್ ಪ್ರತಿ ಮರಣಕಾಲ ವಿಶೇಷೋಪಾ स्मते अभी तो योगरिष्टा प्रति स्मृतिषयूते स्मर्तव्येदयान पितृया गति स्मे योगातया योगां अदर्त्युपसंह नईते स्मृ सृति जानन योगी ುಹ್ಯತಿ ಕ್ಚನ ಅಥ್ಯವಿಧ ಪರಮಪುರುಷನ ಚಾರಣ ಸಾಧಿ ಅರ್ಚಿ ಗತಿಮ ಫ್ಯರ್ಚಿ ಗತಿ ಶುತು ಚಾಪ್ಯಪುನರಾವೃತ್ತಲಕ್ಷಣ ಅಲಶೋ ಮಾರ್ಗಸ್ಯ ಕಾಳಾಭಿಮಾನೂಯಸ್ಥೆಯರ್ಗೋಪಲಕ್ಷರ್ಗೌ ಜಾನನ್ ಯೋಗಿ ಪ್ರಯಾಣಕಾಲ ಕನ್ನ ಮುಹ್ಯತಿ ಅದು ಸ್ವನಿವನ ಪತಯತಿ ತಸ್ಮದಹರ ಹರಚ್ಚಿ ರಾಧಿಗತಿ ಚಿಂತ ನಾಚ್ಯ ಯೋಗ ಯುಕ್ತೋಭವ ಶ್ರೀರಾಮನುಜ ಭಾಷ್ಯ ದಕ್ಷಿಣಾಯನದಲ್ಲಿ ಪ್ರಾಣವನ್ನು ಬಿಟ್ಟು ಸ್ವರ್ಗವನ್ನು ಸೇರುತ್ತಾರೆ ಉತ್ತರಾಯಣದಲ್ಲಿ ಮರಣ ಹೊಂದಿ ಪರಬ್ರಹ್ಮನನ್ನು ಹೊಂದುತ್ತಾರೆ ಎಂದು ಹೇಳಿದ್ದರು ಜ್ಞಾನಿಗಳು ದಕ್ಷಿಣಾಯನಯದಲ್ಲಿ ಮರಣ ಹೊಂದುವುದು ಯುಕ್ತವಾಗಿರುತ್ತದೆ ದಕ್ಷಿಣ ಮರಣತಿ ಸ್ವರ್ಗಂ ಬ್ರಹ್ಮೋತ್ತರಾಯಣೆ ಇತಿ ಉಕ್ತೇ ಜ್ಞಾನಿನ ದಕ್ಷಿಣಾಯನೋತ್ಕ್ರಾಂತಿ ಯುಜ್ಯತೆ ಯೋಗಿಗಳನ್ನು ಕುರಿತು ಗತಿಗಳೆರಡನ್ನೂ ಸ್ಮೃತಿಗಳಲ್ಲಿ ಹೇಳಿದೆ ಇವು ಸ್ಮರಣವನ್ನು ಅವಲಂಬಿಸಿದೆ ಬ್ರಹ್ಮಚಂದ್ರ ಗತಿಗಳು ಕೇವಲ ಕಾಲವಶದಲ್ಲಿಲ್ಲ ಅವು ಜ್ಞಾನಯೋಗಿಗಳು ಕರ್ಮಯೋಗಿಗಳು ಎಂಬ ಭೇದದ ಪ್ರಕಾರ ಬೇರೆ ಬೇರೆಯಾಗಿವೆ ನ ಕೇವಲ ಕಾಲಾಧಿಕೃತೆ ಬ್ರಹ್ಮಚಂದ್ರಗತಿ ಸ್ಮರಿಯೇ ಏಂತೂ ಜ್ಞಾನಯೋಗಿನ ಕರ್ಮಯೋಗಿನ ಕಾಲಯ ಮುಂತಾದವುಗಳ ಅಭಿಮಾನ ದೇವತೆಗಳನ್ನು ಹೊಂದಿರುವವ ಹೊಂದಿದವರು ಆವೃತ್ತಿ ಮತ್ತು ಅನಾವೃತ್ತಿಗಳನ್ನು ಹೊಂದುತ್ತಾರೆ ಎಂಬುದನ್ನು ಇಲ್ಲಿ ಹೇಳಿದೆ ಅಗ್ನಿ ಅಭಿಮಾನಿ ದೇವತೆಗಳು ಯತ್ಕಾಲಭಿಮಾನಿ ದೇವತಾ ಗತಃ ಆವೃತ್ತಿಯವೃತ್ತಿ ಗಂತಿ ತಾ ಅಹ ಅಭಿಮಾನಿ ದೇವತಾಶ್ಚ ಅಗ್ನಾದಯತ್ರ ಎಂಬ ಪದವು ಯೋಗಿಗಳ ಮಾರ್ಗವನ್ನು ಹೇಳುತ್ತದೆ ಮಾರ್ಗವನ್ನು ಮತ್ತು ಕಾಲವನ್ನು ಹೇಳುವೆನು ಎಂಬ ಅರ್ಥವು ಇದರಲ್ಲಿ ಸೂಚಿತವಾಗುತ್ತದೆ ಯಾವ ಬ್ರಹ್ಮಜ್ಞಾನಿಗಳು ಇಲ್ಲಿಯೇ ಬ್ರಹ್ಮ ಭಾವವನ್ನು ಹೊಂದಿದ್ದಾರೆಯೋ ಅವರಿಗೆ ಉತ್ತರಾಯಣ ಮಾರ್ಗದಿಂದ ಆಗಬೇಕಾದ ಹೆಚ್ಚು ಲಾಭವೇನೂ ಇಲ್ಲ ಕರ್ಮಯೋಗಿಗಳಿಗೆ ಪುನರಾವೃತ್ತಿಯು ನಿಯತವೇ ಆಗಿದೆ ಅವರಿಗೆ ದಕ್ಷಿಣಾಯನದಿಂದ ವಿಶೇಷವೇನೂ ಇಲ್ಲ ಆದ್ದರಿಂದ ಯೋಗಿಗಳು ಎಂಬ ಶಬ್ದದಿಂದ ಕರೆದಿದೆ ದಕ್ಷಿಣಾಯನದಲ್ಲಿ ಬ್ರಹ್ಮಜ್ಞಾನಿಯ ದೇಹ ಪತನವಾದರೂ ಅವನಿಗೆ ಬ್ರಹ್ಮಲೋಕ ಪ್ರಾಪ್ತಿಯುಂಟು ಎಂಬುದಕ್ಕೆ ಮಹಾಭಾರತದಲ್ಲಿಯೇ ಉದಾಹರಣೆ ಇದೆ ಭೀಷ್ಮ ಪತನಾನಂತರದಲ್ಲಿ ಐದನೇ ದಿವಸದಲ್ಲಿಯೇ ಯುದ್ಧಭೂಮಿಯಲ್ಲಿ ಯೋಗಧಾರಣೆಯಿಂದ ದೇಹವನ್ನು ತ್ಯಜಿಸಿದ ದ್ರೋಣಾಚಾರ್ಯರಿಗೆ ಬ್ರಹ್ಮಲೋಕ ಪ್ರಾಪ್ತಿಯಾಯಿತು ಎಂದು ವರ್ಣಿತವಾಗಿದೆ ದ್ರೋಣೋಪಿ ದ್ರೋಣೋಪಸ್ತ್ರಣ್ಯುಸ್ಯ ಪರಮಂ ಸಾಂಖ್ಯಮಸ್ತಿಥ್ರಮದಚಾರ್ಯ ಸಾಕ್ಷಕ್ರಮ್ ಅಂತ ಹೇಳಿ ಬ್ರಹ್ಮಲೋಕಂ ಮಹಾದಿವ್ಯಂ ದೇವಗುಹ್ಯಂ ಹಿ ತತ್ಪರಂ ಉತ್ತರಾಯಣದಲ್ಲಿ ಮರಣ ಹೊಂದಿದವರಿಗೆ ಮುಕ್ತಿ ದೊರೆಯುತ್ತದೆ ಮರಣ ಹೊಂದಿದವರಿಗೆ ಪುನರಾವೃತ್ತಿ ಉಂಟಾಗುತ್ತದೆ ಎಂಬ ಸಮಸ್ಯೆಯನ್ನು ಪರಿಹರಿಸಲು ಹಿಂದಿನ ಆಚಾರ್ಯರು ಮಾಡಿರುವ ಕೆಲವು ಪ್ರಯತ್ನಗಳನ್ನು ಸಂಕ್ಷೇಪವಾಗಿ ಉಲ್ಲೇಖಿಸಿದೆ ಗೀತೆ ಉಪನಿಷತ್ತುಗಳಲ್ಲಿ ಉತ್ತರಾಯಣ ಕಾಲದಲ್ಲಿ ದೇಹತ್ಯಾಗ ಮಾಡಿದರೆ ಮುಕ್ತಿ ಮತ್ತು ದಕ್ಷಿಣಾಯನ ಕಾಲದಲ್ಲಿ ದೇಹತ್ಯಾಗ ಮಾಡಿದರೆ ಪುನರಾವೃತ್ತಿ ಎಂದು ಸ್ಪಷ್ಟವಾಗಿ ಹೇಳಿದೆ ಆಚಾರ್ಯರು ಬ್ರಹ್ಮಜ್ಞಾನಿಗೆ ದಕ್ಷಿಣಾಯನ ಕಾಲದ ಮರಣದಿಂದ ಮುಕ್ತಿಗೆ ಯಾವ ಬಾಧಕೂ ಇಲ್ಲ ಅವರು ಯಾವುದೇ ಕಾಲದಲ್ಲಿ ದೇಹತ್ಯಾಗ ಮಾಡಿದರೂ ಮೋಕ್ಷವನ್ನೇ ಹೊಂದುತ್ತಾರೆ ಎಂಬುದನ್ನು ಶ್ರಮ ಪ್ರತಿಪಾದನೆ ಮಾಡುತ್ತಾರೆ ಬ್ರಹ್ಮಸೂತ್ರವು ಅತಶ್ಚಾಯೇಪಿ ದಕ್ಷಿಣೆ ಆದ್ದರಿಂದ ದಕ್ಷಿಣಾಯನದಲ್ಲಿ ಮರಣ ಸಂಭವಿಸಿದರೂ ಜ್ಞಾನಿಯು ಮೋಕ್ಷವನ್ನೇ ಹೊಂದುತ್ತಾನೆ ಎಂದು ಇದೇ ಅಭಿಪ್ರಾಯವನ್ನು ಸಿದ್ಧಾಂತ ಮಾಡುತ್ತದೆ ದ್ರೋಣಾಚಾರ್ಯರು ಭೂರಿಶ್ರವಸ್ಸು ಮುಂತಾದ ಮಹಾಯೋಗಿಗಳು ದಕ್ಷಿಣಾಯನ ಎಂದು ಕರೆಯಲ್ಪಡುವ ಕಾಲದಲ್ಲಿ ದೇಹತ್ಯಾಗ ಮಾಡಿದರು ಮುಕ್ತಿಯನ್ನೇ ಪಡೆದರು ಎಂದು ಮಹಾಭಾರತದಲ್ಲಿ ಉದಾಹರಣೆಗಳಿವೆ ಆದರೆ ಗೀತೆ ಉಪನಿಷತ್ತುಗಳಲ್ಲಿ ಉತ್ತರಾಯಣ ಕಾಲದಲ್ಲಿ ದೇಹತ್ಯಾಗವಾದರೆ ಮುಕ್ತಿ ದಕ್ಷಿಣಾಯಣ ಕಾಲದಲ್ಲಿ ದೇಹತ್ಯಾಗ ಮಾಡಿದರೆ ಪುನರಾವೃತ್ತಿ ಎಂದು ಸ್ಪಷ್ಟವಾಗಿ ಹೇಳಿದೆ ಅಲ್ಲಿ ಜ್ಞಾನಿಗೆ ಹೇಗೆ ಅಜ್ಞಾನಿಗೆ ಹೇಗೆ ಎಂದು ವಿಭಾಗ ಮಾಡಿ ಹೇಳಿಲ್ಲ ಉತ್ತರಾಯಣಕ್ಕೂ ಮುಕ್ತಿಗೂ ಏನು ಸಂಬಂಧ ದಕ್ಷಿಣಾಯನಯ್ಯಕ್ಕೂ ಪುನರಾವೃತ್ತಿಗೂ ಏನು ಸಂಬಂಧ ಎಂಬ ಬಗೆಗೆ ವಿವರಣೆಯು ಈ ಹಿಂದಿನ ವ್ಯಾಖ್ಯಾನಗಳಲ್ಲಿ ಕಂಡುಬಂದಿಲ್ಲ ಕಾಲಶಬ್ದಕ್ಕೆ ಮಾರ್ಗ ಎಂದು ಕೆಲವರು ಅರ್ಥ ಮಾಡಿ ಸಮಸ್ಯೆಯನ್ನು ಬಗೆಹರಿಸಲು ಯತ್ನಿಸುತ್ತ ಕೆಲವರು ಮೇಲ್ಕಂಡ ಕಾಲನಿಯಮವು ಉಪಾಸಕರಿಗೆ ಅನ್ವಯಿಸುತ್ತದೆಯೇ ಹೊರತು ನೇರವಾಗಿ ಮುಕ್ತಿಗೆ ಯೋಗ್ಯರಾಗಿರುವ ಜ್ಞಾನಿಗಳಿಗೆಲ್ಲ ಎಂದು ಅರ್ಥೈಸಿ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನ ಮಾಡಿರುತ್ತಾರೆ ಈ ಭಾಷೆಕಾರರಿಗೂ ವ್ಯಾಖ್ಯಾನಕಾರರಿಗೂ ಕೃತಜ್ಞತೆಯನ್ನು ಸಲ್ಲಿಸಿ ನಾವು ಸಮಸ್ಯೆಗೆ ಶಾಸ್ತ್ರಯುಕ್ತಿ ಅನುಭವಗಳಿಗೆ ಅನುಗುಣವಾದ ಇನ್ನೂ ಸ್ಪಷ್ಟವಾದ ಪರಿಹಾರವನ್ನು ಹುಡುಕುವ ಪ್ರಯತ್ನದಲ್ಲಿದ್ದಾಗ ಶ್ರೀರಂಗ ಗುರುದೇವರು ಅನುಗ್ರಹಿಸಿದ ವಿವರಣೆಯು ನಮಗೆ ಸಮಸ್ಯೆಯ ಪರಿಹಾರವನ್ನು ನೀಡಿತು ಅದನ್ನು ಈ ಕೆಳಗೆ ಉಲ್ಲೇಖಿಸುತ್ತೇವೆ ಅಜ್ಞಾನಿಯು ಉತ್ತರಾಯಣ ಕಾಲದಲ್ಲಿ ಮೃತನಾದರೆ ಅವನಿಗೆ ಮುಕ್ತಿ ದೊರಕುತ್ತದೆಯೇ ಎಂಬ ನಮ್ಮ ಪ್ರಶ್ನೆಗೆ ಅವರು ಅಜ್ಞಾನಿಗೆ ಉತ್ತರಾಯಣದಲ್ಲಿ ದೇಹತ್ಯಾಗ ಆಗುವುದೇ ಇಲ್ಲ ಎಂದು ಉತ್ತರಿಸಿದರು ಜ್ಞಾನಿಗೆ ದಕ್ಷಿಣಾಯನ ಕಾಲದಲ್ಲಿ ಮರಣ ಸಂಭವಿಸಿದರೆ ಅವನಿಗೆ ಪುನರಾವೃತ್ತಿ ಉಂಟೆ ಎಂಬ ಪ್ರಶ್ನೆಗೆ ಜ್ಞಾನಿಗೆ ದಕ್ಷಿಣಾಯನದಲ್ಲಿ ದೇಹತ್ಯಾಗ ಆಗುವುದೇ ಇಲ್ಲ ಎಂದು ಅವರು ಉತ್ತರ ನೀಡಿದರು ಈ ವಿವರಣೆಯು ಯುಕ್ತಿ ಮತ್ತು ದೃಷ್ಟಾಂತಗಳಿಗೆ ವಿರೋಧವಾಗಿದೆಯಲ್ಲ ದಕ್ಷಿಣಾಯನದಲ್ಲಿ ಮರಣ ಒದಗಿದರೆ ಜ್ಞಾನಿಯ ಜ್ಞಾನ ಎಲ್ಲಿ ಹೋಗುತ್ತದೆ ಉತ್ತರಾಯನದಲ್ಲಿ ಮರಣ ಹೊಗಿದರೆ ಅಜ್ಞಾನಿಗೆ ಜ್ಞಾನವು ಹೇಗೆ ತೊಲಗುತ್ತದೆ ಇದಕ್ಕಿ ಇದ್ದಕ್ಕಿದ್ದಂತೆಯೇ ಹೇಗೆ ಒದಗಿ ಬಂದು ಅವನನ್ನು ಮುಕ್ತಿಗೆ ಒಯ್ಯುತ್ತದೆ ದ್ರೋಣಾಚಾರ್ಯರು ದಕ್ಷಿಣಾಯನ ಕಾಲದಲ್ಲಿ ಮರಣ ಹೊಂದಿದರೂ ಅವರು ಯೋಗಬಲದಿಂದ ಮುಕ್ತಿಯನ್ನು ಪಡೆದರು ಎಂಬ ದೃಷ್ಟಾಂತವು ಈ ಉತ್ತರಾಯಣ ದಕ್ಷಿಣಾಯನ ಕಾಲಗಳ ವಿಶೇಷತೆಯ ಸಿದ್ಧಾಂತವನ್ನು ತಲೆಕೆಳಗು ಮಾಡುತ್ತದೆಯಲ್ಲ ಆದರೆ ಭೀಷ್ಮಾಚಾರ್ಯರು ಜ್ಞಾನಿಗಳಾಗಿದ್ದರೂ ಉತ್ತರಾಯಣವನ್ನು ದೇಹತ್ಯಾಗಕ್ಕಾಗಿ ಏಕೆ ಎಂದು ಅವರ ಮುಂದೆ ನಾವು ಪ್ರಶ್ನೆಗಳ ಸುರಿಮಣೆಯನ್ನು ಸುರಿಸಿದೆವು ಆಗ ಅವರು ಅನುಗ್ರಹಿಸಿದ ಉತ್ತರ ನಮಗೆ ಸಮಾಧಾನವನ್ನು ತಂದಿತು ನಮ್ಮ ಮರು ಪ್ರಶ್ನೆಗಳಿಗೆ ಅವರು ಹೀಗೆ ಉತ್ತರ ನೀಡಿದರು ಉತ್ತರಾಯನ ದಕ್ಷಿಣಾಯಣ ಎಂಬ ಕಾಲವಿಶೇಷಗಳು ಹೊರಗಡೆಯಲ್ಲಿ ಇರು ಇರುವಂತೆಯೇ ಒಳಗಡೆಯೂ ಇರುತ್ತವೆ ಉತ್ತರಾಯಣವು ಮುಕ್ತಿಗೆ ಒಯ್ಯುತ್ತದೆ ದಕ್ಷಿಣಾಯನವು ಪುನರಾವೃತ್ತಿಗೆ ತಳ್ಳುತ್ತದೆ ಜ್ಞಾನಿಗೆ ಹೊರಗಡೆಯ ದಕ್ಷಿಣಾಯಣಯ ದಕ್ಷಿಣಾಯನದಲ್ಲಿ ದೇಹತ್ಯಾಗವಾದರೂ ಅವನು ಒಳಗಡೆಯಲ್ಲಿ ಯೋಗಬಲದಿಂದ ಉತ್ತರಾಯಣವನ್ನೇ ನಿರ್ಮಿಸಿಕೊಳ್ಳುತ್ತಾನೆ ಆದ್ದರಿಂದ ಅವನಿಗೆ ಮುಕ್ತಿಯು ಹೇಗೋ ದೊರಕಿಯೇ ದೊರಕುತ್ತದೆ ಅಜ್ಞಾನಿಯು ಹೊರಗಿನ ಉತ್ತರಾಯಣದಲ್ಲಿ ದೇಹತ್ಯಾಗ ಮಾಡಿದರೂ ಅವನ ಒಳಗಡೆ ದಕ್ಷಿಣಾಯಣವೇ ಇರುತ್ತದೆ ಅದನ್ನು ಉತ್ತರಾಯಣವನ್ನಾಗಿ ಮಾಡಿಕೊಳ್ಳುವ ಸಾಮರ್ಥ್ಯ ಅವನಲ್ಲಿ ಇಲ್ಲವಾದ್ದರಿಂದ ಅವನು ಒಳಗಡೆ ಉತ್ತರಾಯಣ ದಕ್ಷಿಣಾಯಣಗಳು ಮತ್ತು ಹೊರಗಡೆಯ ಉತ್ತರಾಯಣ ದಕ್ಷಿಣಾಯಣಗಳು ಕೂಡುವುದುಂಟು ಬೇರೆ ಬೇರೆಯಾಗಿರುವುದು ಉಂಟು ದ್ರೋಣಾಚಾರ್ಯರು ಮಾಡಿದಾಗ ಹೊರಗಡೆ ದಕ್ಷಿಣಾಯನ ಕಾಲವಾಗಿದ್ದರು ಅವರ ಒಳಗಡೆಯಲ್ಲಿ ಉತ್ತರಾಯನ ಕಾಲದ ಸನ್ನಿವೇಶವನ್ನು ಯೋಗಬಲದಿಂದ ಉಂಟು ಅದರಿಂದ ಅವರಿಗೆ ಮುಕ್ತಿಯು ದೊರೆಯುತ್ತಿತು ಅಜ್ಞಾನಿಗಳು ಹೊರಗಡೆಯ ಉತ್ತರಾಯಣದಲ್ಲಿ ಮರಣ ಹೊಂದಿದರು ಅವರ ಒಳಗಡೆಯ ದಕ್ಷಿಣಾಯನವನ್ನೇ ದಕ್ಷಿಣಾಯನವೇ ಇರುವುದರಿಂದ ಅವರು ಪುನರಾವೃತ್ತಿಯನ್ನೇ ಹೊಂದುತ್ತಾರೆ ಭಗವದನುಗ್ರಹದಿಂದ ಯೋಗ ಸಮಾಧಿ ಬ್ರಹ್ಮ ಜ್ಞಾನಗಳು ದೊರೆಯದವನಿಗೆ ಉತ್ತರಾಯಣ ಸನ್ನಿವೇಶವನ್ನು ಒಳಗಡೆಯಲ್ಲಿ ನಿರ್ಮಿಸಿಕೊಳ್ಳುವ ಶಕ್ತಿ ಹೇಗೆ ಬರುತ್ತದೆ ಹೀಗೆ ಒಳಗಡೆಯಲ್ಲೂ ತಿಥಿವಾರ ಪಕ್ಷ ಆಯನಗಳು ಇರುತ್ತವೆ ಎಂಬುದಕ್ಕೆ ಏನೋ ಆಧಾರ ಎಂಬ ಪ್ರಶ್ನೆಗೆ ಯೋಗಿಗಳ ಅನುಭವವು ಆಧಾರ ಮನಸ್ಸು ಶುದ್ಧವಾದಾಗ ಅದು ಒಳದೃಷ್ಟಿಗೆ ಸ್ಪಷ್ಟವಾಗಿ ಗೋಚರಿಸುತ್ತದೆ ಎಂದು ಅವರು ನೇರವಾಗಿ ಉತ್ತರಿಸಿದರು ಪುಣ ಪುರಾಣಗಳಲ್ಲೂ ಅದರ ದಾಖಲೆಯು ನಮಗೆ ದೊರಕಿತು ಯೋಗಶಾಸ್ತ್ರದ ದೃಷ್ಟಿಯಲ್ಲಿ ಉತ್ತರಾಯಣ ಎಂದರೆ ಪ್ರಾಣು ದಕ್ಷಿಣ ಪಾರ್ಶ್ವದಲ್ಲಿರುವ ನಾಡಿಯಿಂದ ಉತ್ತರ ಪಾರ್ಶ್ವದಲ್ಲಿರುವ ಇಡನಾಡಿಗೆ ಪ್ರವೇಶಿಸಿ ಅಲ್ಲಿ ಸಂಚರಿಸುವ ಕಾಲ ಹೀಗೆ ಇಡನಾಡಿಯನ್ನು ಪ್ರವೇಶಿಸಿ ಅದು ಮಧ್ಯನಾಡಿಯಾದ ಸುಷುಮ್ನೆಯನ್ನು ಸೇರುತ್ತದೆ ನಾಡಿಯ ಮೂಲಕ ಪ್ರಾಣತ್ಯಾಗ ಆಗುವವನಿಗೆ ಮುಕ್ತಿ ಅಮೃತತ್ವ ಉಂಟೆ ಉಂಟು ತಾಸಾನ ಮಬಕರ್ಧ್ವಮಯಾನ್ ಅಮೃತತ್ವಮೇತಿ ಎಂದು ಕಟಶ್ರುತಿಯು ಇದನ್ನು ಸಾರುತ್ತದೆ ದಕ್ಷಿಣಾಯನ ಎಂದರೆ ಪ್ರಾಣವು ಉತ್ತರ ಎಡ ಪಾರ್ಶ್ವದಲ್ಲಿರುವ ಇಡಾನಾಡಿಯಿಂದ ದಕ್ಷಿಣದಲ್ಲಿರುವ ಪಿಂಗಳ ನಾಡಿಗೆ ಪ್ರವೇಶಿಸಿ ಅಲ್ಲಿ ಸಂಚರಿಸುವ ಕಾಲ ಹೀಗೆ ವಿಶಿಷ್ಟವಾದ ಅರ್ಥದಲ್ಲಿರುವ ಉತ್ತರಾಯಣಕ್ಕೆ ಬಂದವರಿಗೆ ಅರ್ಚಿರಾಧಿಗತಿ ಮುಕ್ತಿ ದಕ್ಷಿಣಾಯನದಲ್ಲಿ ಬಂದವರಿಗೆ ಧೂಮಾಧಿಗತಿ ಪುನರಾವರ್ತಿಗಡೆ ಎಂಬುದರಲ್ಲಿ ಸಂಶಯವಿಲ್ಲ ದ್ರೋಣಾಚಾರ್ಯರು ದೇಹತ್ಯಾಗ ಮಾಡಿದಾಗ ಹೊರಗಡೆ ದಕ್ಷಿಣಾಯನಾಯನವಾಗಿತ್ತು ಆದರೆ ಅವರು ಯೋಗಬಲದಿಂದ ಬ ಒಳಗಡೆಯಲ್ಲಿ ಪಿಂಗಳ ನಾಡಿಯಿಂದ ಇಡನಾಡಿಗೆ ಪ್ರವೇಶಿಸಿ ಸುಷುಮ್ನಾಡಿಯನ್ನು ಹೊಕ್ಕದ್ದರಿಂದ ಅವರು ಅರ್ಚಿರಾದಿ ಮಾರ್ಗದ ಪ್ರಯಾಣಿಕರಾಗಿ ಮುಕ್ತಿಯನ್ನು ಪಡೆದರು ಅಜ್ಞಾನಿಗಳು ದೇಹವನ್ನು ಬಿಟ್ಟಾಗ ಹೊರಗಡೆ ಉತ್ತರಾಯಣವಾಗಿದ್ದರೂ ಅವರ ಒಳಗಡೆಯಲ್ಲಿ ಪ್ರಾಣವು ಪಿಂಗಳ ನಾಡಿಯಲ್ಲೇ ಸಂಚರಿಸುತ್ತಿರುವುದರಿಂದ ಅವರು ಧೂಮಾಧಿಗತಿಯನ್ನೇ ಪಡೆಯುತ್ತಾರೆ ಪಿಂಗಳಾಯ ತು ವಾಯೋಹೋ ಸಂಕ್ರಮಣ ಹಿ ಯತ್ ತದುತರ ಪ್ರೋಕ್ತ ಮುದಾಂತ ವೇದಿ ಇಡಾ ಪಿಂಗಳಾಂ ಪ್ರಾಣಸ್ರಮಣ ಮುಕ್ಷಿಣಾಯನಿತ್ಯುಕ್ತ ಪಿಂಗಳಾತಿ ಉತ್ತರಾಯಣ ದಕ್ಷಿಣಾಯನಶಗಳಿಗೆ ಆಧ್ಯಾತ್ಮಿಕವಾಗಿರುವ ಈ ಪ್ರಾಮಾಣಿಕವಾದ ಅರ್ಥವನ್ನು ಗಮನಿಸಿದರೆ ಜ್ಞಾನಿಗೆ ಹೇಗಿದ್ದರೂ ಉತ್ತರಾಯಣ ಕಾಲದ ಗತಿ ಮತ್ತು ಅಜ್ಞಾನಿಗೆ ಹೇಗಿದ್ದರೂ ದಕ್ಷಿಣಾಯಣ ಕಾಲದ ಗತಿ ಎಂಬ ತತ್ವವು ಸ್ಪಷ್ಟಪಡುತ್ತದೆ ಅವನಿಗೆ ಪ್ರಾಣಗಳು ಹೋಗುವುದೇ ಇಲ್ಲ ಅವನಿಗೆ ಯಾವ ಗತಿಯೂ ಇಲ್ಲ ನ ತಸ್ಯ ಪ್ರಾಣ ಅವನು ಬ್ರಹ್ಮದಲ್ಲಿ ತಾದಾತ್ಮ್ಯವನ್ನು ಹೊಂದಿ ಬ್ರಹ್ಮಭೂತನೇ ಆಗಿಬಿಟ್ಟಿದ್ದಾನೆ ಎಂದು ಉಪನಿಷತ್ತು ವರ್ಣಿಸುವುದು ಯಾರನ್ನು ಕುರಿತು ಎಂದು ನಾವು ಪ್ರಶ್ನಿಸಿದೆವು ಅದಕ್ಕೆ ಶ್ರೀ ಗುರುದೇವರ ಉತ್ತರ ಅದು ಸಮಾಧಿಯಲ್ಲಿ ಅಂದರೆ ಬ್ರಾಹ್ಮಿ ಸ್ಥಿತಿಯಲ್ಲಿಯೇ ಇರುವವನನ್ನು ಕುರಿತು ಆ ಸ್ಥಿತಿಯಲ್ಲಿಯೇ ದೇಹತ್ಯಾಗವಾದಾಗ ಪ್ರಯಾಣದ ಪ್ರಶ್ನೆಯೇ ಬರುವುದಿಲ್ಲ ಉತ್ತರಾಯಣಗತಿಯೂ ಆಗ ಇಲ್ಲ ಏಕೆಂದರೆ ಉತ್ತರಾಯಣಗತಿಯ ಲಕ್ಷ್ಯವಾದ ಬ್ರಹ್ಮದಲ್ಲಿ ಆತನು ಪ್ರತಿಷ್ಠ ಿತನೇ ಆಗಿದ್ದಾನೆ ಜ್ಞಾನಿಯು ಸಮಾಧಿಯಿಲ್ಲದೆ ಬೇರೆ ಸ್ಥಿತಿಯಲ್ಲಿರುವಾಗ ಅವನಿಗೆ ದೇಹತ್ಯಾಗ ಒದಗಿದರೆ ಹೇಗೆ ಆಗಲೂ ಅವನು ಶೀಘ್ರವಾಗಿಯೇ ಉತ್ತರಾಯಣಗತಿಯನ್ನು ಪಡೆದು ಸುಷುಮ್ನಾಡಿಯನ್ನು ಪ್ರವೇಶಿಸಿ ಬ್ರಹ್ಮತ ಬ್ರಹ್ಮತಾದಾತ್ಮೀಯವನ್ನು ಪಡೆದು ಬಿಡುತ್ತಾನೆ ಮನೆಯ ಪರಿಚಯ ಚೆನ್ನಾಗಿ ಯಜಮಾನನಿಗೆ ದೇವರ ಮನೆ ಯಾವುದು ಎಂಬುದು ಅಭ್ಯಾಸದಿಂದ ತಿಳಿದಿರುತ್ತದೆ ಒಂದು ಪಕ್ಷಾ ಕತ್ತಲೆಯೇ ಬಂದರೂ ಅವನು ಶೀಘ್ರದಲ್ಲೇ ಅಭ್ಯಾಸ ಬಲದಿಂದ ದೇವರ ಮನೆಯನ್ನು ಅಲ್ಲಿ ಸದಾ ಪ್ರಕಾಶವೇ ಇರುತ್ತದೆ ಹಾಗೆಯೇ ಆತ್ಮ ಪರಿಚಯವುಳ್ಳ ಯೋಗಿಯು ಶೀಘ್ರವಾಗಿ ಉತ್ತರಾಯಣ ಮಾರ್ಗದಲ್ಲಿ ನಡೆದು ಬ್ರಹ್ಮಪದವನ್ನು ಹೊಂದಿಬಿಡುತ್ತಾನೆ ಅಜ್ಞಾನಿಗೆ ಕರ್ಮಗಳ ಕೊಠಡಿಯ ಪರಿಚಯ ಮಾತ್ರ ಇರುವುದರಿಂದ ಅವನಿಗೆ ದೇವರ ಮನೆಯ ತಿಳಿಯುವುದಿಲ್ಲ ದೇವರ ಮನೆಯ ಪ್ರವೇಶವೂ ಇಲ್ಲ ವಿಷ್ಣಾಚಾರ್ಯರು ಜ್ಞಾನಶ್ರೇಷ್ಠರು ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ ಅವರು ಶರಶಯ್ಯೆಯಲ್ಲಿ ಬಿದ್ದಾಗ ಹೊರಗೆ ದಕ್ಷಿಣಾಯನವಾಗಿತ್ತು ಆದರೆ ಯೋಗ ಉತ್ತರಾಯಣವನ್ನು ಒಳಗಡೆಯಲ್ಲಿ ಸಾಧಿಸಿಕೊಂಡು ಸದ್ಗತಿಯನ್ನು ಏಕೆ ಅವರಿಗೆ ಅಂಥ ಯೋಗ ಸಾಮರ್ಥ್ಯ ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ ಆದರೂ ಅವರು ವಿಶೇಷ ಕಾರಣಗಳಿಂದ ಉತ್ತರಾಯಣವನ್ನು ತಮ್ಮ ದೇಹತ್ಯಾಗಕ್ಕಾಗಿ ಪ್ರತೀಕ್ಷಿಸಿದರು ಆ ವಿಶೇಷ ಕಾರಣಗಳು ಯಾವುವು ಇನ್ನು ಆರು ತಿಂಗಳ ಕಾಲ ಜೀವಂತವಾಗಿದ್ದು ಧರ್ಮರಾಜನಿಗೆ ಶ್ರೇಷ್ಠ ಜರ್ಮಗಳನ್ನು ಬೋಧಿಸಿ ಲೋಕಾನುಗ್ರಹ ಮಾಡುವ ದಿವ್ಯ ಕಾರ್ಯ ಭಗವಂತನು ಅವರಿಗೆ ಉಳಿಸಿದ್ದ ಆದ್ದರಿಂದ ಅವರು ಹೊರಗಿನ ದಕ್ಷಿಣಾಯನದಲ್ಲಿ ದೇಹತ್ಯಾಗ ದೇಹವನ್ನು ಕೊಂಚ ಕಾಲ ಉಳಿಸಿಕೊಂಡರು ಇಷ್ಟ ಬಂದಾಗ ದೇಹತ್ಯಾಗ ಮಾಡುವ ವರವನ್ನು ಅವರ ತಂದೆಯು ಅವರಿಗೆ ಕರುಣಿಸಿದ್ದನು ಅದರ ಬಲವನ್ನು ಒಳ್ಳೆಯ ಉದ್ದೇಶಕ್ಕಾಗಿ ಉಳಿಸಿಕೊಂಡರು ಆ ಮಹಾತ್ಮರು ಹೊರಗಡೆ ಉತ್ತರಾಯಣವೆಂದು ಶಾಸ್ತ್ರಗಳು ಕರೆಯುವ ಕಾಲವು ಮಕರ ಸಂಕ್ರಾಂತಿಯಿಂದ ಪ್ರಾರಂಭವಾಗುವ ಆರು ತಿಂಗಳ ಕಾಲವು ಅತ್ಯಂತ ಪವಿತ್ರವಾದ ಸಮಯವೇ ಆಗಿದೆ ಉತ್ತರಾಯಣ ಎಂದರೆ ಶ್ರೇಷ್ಠವಾದ ಮಾರ್ಗ ಅರ್ಥವಾಗುತ್ತದೆ ಏಕೆಂದರೆ ಭಗವಂತನ ಸಂಕಲ್ಪದಂತೆ ಆ ಸಮಯದಲ್ಲಿ ಪ್ರಕೃತಿಯು ಭಗವಂತನ ಜ್ಞಾನಕ್ಕೂ ಜಪ ತಪಸ್ಸುಗಳಿಗೂ ಉಪನಯನ ವ್ರತ ಮುಂತಾದ ಮಂಗಳವಾದ ದೇವತಾ ಕಾರ್ಯಗಳಿಗೂ ಪೋಷಕವಾಗಿರುತ್ತದೆ ದೇವತೆಗಳ ಸಹಾಯವನ್ನು ಪಡೆದು ದೇವಯಾನದಲ್ಲಿ ಪ್ರಯಾಣ ಮಾಡುವುದಕ್ಕೆ ಅನುಕೂಲವಾದ ಸಮಯವಾದ್ದರಿಂದ ಅದನ್ನು ದೇವತೆಗಳ ಹಗಲು ಎಂದು ಕರೆಯುತ್ತಾರೆ ಆ ಪ್ರಕೃತಿಯ ಸೌಲಭ್ಯವನ್ನು ಸಾಧಕರು ಉಪಯೋಗಿಸಿಕೊಳ್ಳಬೇಕು ಗಾಳಿ ಪೋಲು ಮಾಡದೆ ಸತ್ಕಾರ್ಯಕ್ಕೆ ಬಡಿಸಿಕೊಂಡು ಬಿಡಬೇಕು ಇದು ವಿವೇಕದ ನೀತಿ ಸತ್ಸಂಪ್ರದಾಯ ಸದಾಚಾರಗಳ ಪದ್ಧತಿ ಈ ಸದಾಚಾರ ಸತ್ ಪಾಲನೆ ಮಾಡಿ ಉತ್ತರಾಯಣದ ಪ್ರಾಶಸ್ತ್ಯವನ್ನು ತೋರಿಸಿಕೊಡಲು ಮಹಾತ್ಮರಾದ ಭೀಷ್ಮರು ಹೊರಗಿನ ದಕ್ಷಿಣಾಯಣದಲ್ಲಿ ದೇಹತ್ಯಾಗ ಮಾಡದೆ ಪರಗಿನ ಉತ್ತರಾಯಣ ಕಾಲದವರೆಗೂ ಕಾದಿದ್ದು ಆ ಉತ್ತರಾಯಣದೊಡನೆ ತನ್ನ ಒಳಗಿನ ಉತ್ತರಾಯಣವನ್ನು ಸೇರಿಸಿಕೊಂಡು ಪರಮಾತ್ಮನ ಪಾದಗಳನ್ನು ಸೇರಿಕೊಂಡರು ಭೀಷ್ಮರು ಬ್ರಹ್ಮಿಷ್ಠ ಮತ್ತು ಧರ್ಮಿಷ್ಠ ಎರಡು ಆಗಿದ್ದರು ಎಂಬುದನ್ನು ಮರೆಯಬಾರದು ಪೂರ್ವಾಚಾರ್ಯರು ಕೂಡ ತಮ್ಮ ಭಾಷ ವ್ಯಾಖ್ಯಾನಗಳಲ್ಲಿ ಈ ವಿಶೇಷ ಕಾರಣವನ್ನು ಗಮನಿಸಿದ್ದಾರೆ ಉಪನಿಷತ್ತು ಭಗವದ್ಗೀತೆಗಳು ಶ್ರೇಷ್ಠತಮವಾದ ಆಧ್ಯಾತ್ಮಶಾಸ್ತ್ರಗಳು ಅಲ್ಲಿ ನಿರ್ದಿಷ್ಟವಾಗಿರುವ ಉತ್ತರಾಯಣ ದಕ್ಷಿಣಾಯಣಗಳು ಆಧ್ಯಾತ್ಮಿಕವಾದ ಉತ್ತರಾಯಣ ದಕ್ಷಿಣಾಯಣಗಳು ಅವುಗಳಿಗೆ ಅನುಗುಣವಾಗಿ ಬ್ರಹ್ಮಜ್ಞಾನಿಗಳ ಅನುಭವಕ್ಕೆ ಅನುಗುಣವಾಗಿ ಉತ್ತರಾಯಣ ದಕ್ಷಿಣಾಯಣ ಪ್ರಕರಣವನ್ನು ವಿವರಿಸಿ ಸರ್ವೇಶಾಮಿರೋಧೇನ ಎಂಬಂತೆ ತತ್ವ ಸಮನ್ವಯ ಮಾಡಿ ವಿಚಾರಪರವಾದ ಮನಸ್ಸಿಗೆ ಸಮಾಧಾನವನ್ನು ತಂದ ಪರಮ ಗುರುದೇವರನ್ನು ಕೃತಜ್ಞತೆಯಿಂದ ಇಲ್ಲಿ ಸ್ಮರಿಸುತ್ತೇವೆ ಹೊರಗಡೆಯಲ್ಲಿ ಉತ್ತರಾಯಣವಾಗಿದ್ದರೂ ಕೆಲವರಿಗೆ ಒಳ ಪ್ರಪಂಚದಲ್ಲಿ ದಕ್ಷಿಣಾಯನವೇ ಆಗಿರುತ್ತದೆ ಮತ್ತೆ ಕೆಲವರಿಗೆ ಹೊರಗೆ ದಕ್ಷಿಣಾಯನವಾಗಿದ್ದರೂ ಒಳಗೆ ಉತ್ತರಾಯಣವೇ ಆಗಿರುತ್ತದೆ ಎಂದು ನಿರೂಪಣೆ ಹೀಗೆ ಒಳಗೆ ಒಂದು ಆಯನ ಕಾಲದ ಸ್ಥಿತಿ ಮತ್ತು ಹೊರಗೆ ಅದಕ್ಕೆ ವಿರುದ್ಧವಾದ ಮತ್ತೊಂದು ಆಯನ ಕಾಲದ ಸ್ಥಿತಿ ಸಾಧ್ಯವೇ ಅದು ಸಾಧ್ಯ ಎಂಬುದು ಒಳಗಿನ ಅನುಭವದ ವಿಷಯ ಉದಾಹರಣೆಗೆ ದ್ರೋಣಾಚಾರ್ಯರು ದೇಹತ್ಯಾಗ ಮಾಡಿದಾಗ ಹೊರಗೆ ದಕ್ಷಿಣಾಯನವಾಗಿತ್ತು ಆದರೆ ಅವರು ತಮ್ಮ ಯೋಗ ಬಲದಿಂದ ಒಳಗೆ ಉತ್ತರಾಯಣವನ್ನು ಕಲ್ಪಿಸಿಕೊಂಡು ದೇವಯಾನ ಮಾರ್ಗದಿಂದ ಪರಮಾತ್ಮನನ್ನು ಸೇರಿದರು ಎಂದು ಹಿಂದೆಯೇ ತಿಳಿಸಿದ್ದೇವೆ ಆ ಯೋಗಿಗಳ ಅನುಭವ ಜನಸಾಮಾನ್ಯರಿಗೆ ಅರ್ಥವಾಗುವುದಿಲ್ಲ ಹೊರಗಿನ ಪ್ರಕೃತಿಯಲ್ಲಿ ಒಂದು ಋತು ಮತ್ತು ಒಳಗಿನ ಪ್ರಪಂಚದಲ್ಲಿ ಅದಕ್ಕೆ ವಿರುದ್ಧವಾದ ಮತ್ತೊಂದು ಋತು ಇರಲು ಸಾಧ್ಯ ಎಂಬುದನ್ನು ಜನಸಾಮಾನ್ಯರ ಅನುಭವದ ಉದಾಹರಣೆಯಿಂದ ತಿಳಿಸಲಾಗುವುದು ಸ್ಪಷ್ಟವಾಗಿ ತಿಳಿಸಬಹುದು ವಸಂತ ಋತುವಿನ ಸಂಜೆಯ ಸಮಯ ಸಂಗಾಳಿಯುಬ್ಬಿಸುತ್ತಾ ಪ್ರಕೃತಿಯು ತಂಪಾಗಿ ಹಿತವಾಗಿರುತ್ತದೆ ಆದರೆ ಆ ಸಮಯದಲ್ಲಿ ಒಬ್ಬ ಮನುಷ್ಯನ ಮನಸ್ಸಿನಲ್ಲಿ ಕಾಮಕ್ರೋಧಗಳ ಬೆಂಕಿ ಉರಿಯುತ್ತಿದ್ದರೆ ಅವನ ಒಳ ಪ್ರಕೃತಿಯ ದೃಷ್ಟಿಯಿಂದ ಅದು ಬಿರುಬೇಗೆಯ ಗ್ರೀಷ್ಮ ಋತುವೆ ಆಗಿರುತ್ತದೆ ಹೊರಗೆ ಬಿರುಬೇಗೆಯ ಗ್ರೀಷ್ಮ ಋತುವೆ ಆಗಿದ್ದರೂ ಮನಸ್ಸು ತಂಪಾಗಿ ಶಾಂತಿ ಆನಂದಗಳನ್ನು ಅನುಭವಿಸುತ್ತಿದ್ದರೆ ಅದನ್ನು ಒಳ ಪ್ರಕೃತಿಯ ದೃಷ್ಟಿಯಿಂದ ವಸಂತ ಋತುವಿನ ತಂಪು ಸಂಜೆಯ ಕಾಲವೆಂದೇ ಕರೆಯಬೇಕಾಗುತ್ತದೆ ಪ್ರಕೃತಿಗೆ ಋತುಗಳಿರುವಂತೆಯೇ ಮನಸ್ಸಿಗೂ ಋತುಗಳುಂಟು ಇವೆರಡು ಋತುಗಳು ಕೂಡುವುದೂ ಉಂಟು ಕೂಡದಿರುವುದು ಉಂಟು ದೆರ್ ಆರ್ ಫೋರ್ ಸೀಸನ್ಸ್ ಇನ್ ಇನ್ ದಿ ಇಯರ್ There are also four seasons in the mind. The two meet and also meet not. Yamba, Kavivaniyo, Iyye Sathya Vannu Sarutthadhe. Hura Gade Yellli Vandhu Kala Vidharu, Vala Gade, Vala Gina Prapanchadalli, Berandhu Kala Tha, Sunny Vesh, Untem Budhanu, Frudayangama Vagi, Torisuva, Vandhu Gattaneinu, Shiranga Guru Devara, Jeevanadalli, Nau Nodidhevu, ಒಮ್ಮೆ ಅವರ ಸಂದರ್ಶನಾರ್ಥವಾಗಿ ಮಹನೀಯರೊಬ್ಬರೊಬ್ಬರು ಶ್ರೀ ಕ್ಷೇತ್ರ ಎಡತಲೆಗೆ ಬಂದಿದ್ದರು ಅಂದು ಹುಣ್ಣಿಮೆಯ ದಿನವಾಗಿತ್ತು ಶ್ರೀ ಗುರುದೇವರು ಅವರನ್ನು ಮಾರನೆಯ ದಿನ ಪ್ರಾತಃ ಕಾಲ ಹತ್ತು ಗಂಟೆಯೇ ಸಂದರ್ಶನಕ್ಕೆ ಬರಲು ಹೇಳಿ ಕಳುಹಿಸಿದರು ಆ ಮಹನೀಯರು ನಾನು ಇಂದು ಸಂಜೆಯೇ ಅವರ ದರ್ಶನವನ್ನು ಪಡೆಯಲು ಬಯಸುತ್ತೇನೆ ಅದಕ್ಕೆ ಅವಕಾಶ ಮಾಡಿಕೊಡಿ ಇಂದು ಪುಣ್ಯವಾದ ಪರ್ವಕಾಲ ಏಕೆಂದರೆ ಇಂದು ಎಂದು ಶ್ರೀ ಗುರುದೇವರಿಗೆ ಪ್ರಾರ್ಥನೆಯನ್ನು ಹೇಳಿ ಕಳುಹಿಸಿದರು ಇಂದು ಪೂರ್ಣಿಮೆ ಆದ್ದರಿಂದ ಇಂದೇ ತಮ್ಮ ದರ್ಶನ ಮಾಡಲು ಅವರು ಉತ್ಕಟವಾಗಿ ಇಚ್ಛೆ ಪಡುತ್ತಿದ್ದಾರೆ ಎಂದು ಶ್ರೀ ಗುರುದೇವರಲ್ಲಿ ನಾವು ಅರಿಕೆ ಮಾಡಿದೆವು ಅದಕ್ಕೆ ಶ್ರೀ ಗುರುದೇವರು ಹೇಳಿ ಕಳುಹಿಸಿದ ಉತ್ತರ ಇಂದು ಪೂರ್ಣಿಮೆ ನಾಳೆಯೂ ಪೂರ್ಣಿಮೆ ಇದೆ ನನಗೆ ಎಂದೆಂದಿಗೂ ಪೂರ್ಣಿಮೆಯೇ ದರ್ಶನಕ್ಕಾಗಿ ಬಂದ ಮಹನೀಯರು ಈ ಉತ್ತರವನ್ನು ಕೇಳಿದೊಡನೆಯೇ ರೋಮಾಂಚಿತರಾಗಿ ಬಿಟ್ಟರು ಮಾರೆಯ ದಿನ ಪ್ರಾತಃ ಕಾಲ ಹತ್ತು ಗಂಟೆಗೆ ಶ್ರೀ ಗುರುದೇವರ ದರ್ಶನಕ್ಕೆ ಬಂದ ಸಹಜಾನಂದ ಶಾಂತಿಯಿಂದ ಕಂಗೊಳಿಸುತ್ತಿದ್ದ ಶ್ರೀ ಗುರುದೇವರ ಮುಖಚಂದ್ರ ಮನ ಸಂದರ್ಶನದಿಂದ ಪೂರ್ಣಿಮೆಯ ಬೆಳಿಗಳಿನ ಆನಂದವನ್ನೇ ಅನುಭವಿಸಿದರು ಶ್ರೀ ಗುರುದೇವರ ವಚನಗಳು ಅವರಿಗೆ ಅಮೃತ ಸ್ನಾನವನ್ನೇ ಮಾಡಿಸಿದುವು ಆಗ ಹೊರಗೆ ಬಿಸಿಲಿದ್ದರೂ ಅವರು ಹುಣ್ಣಿಮೆಯ ಬೆಳದಿಂಗಳಿನ ಅನುಭವವನ್ನೇ ತಾವು ಪಡೆದಾಗಿ ನಮಗೆ ತಿಳಿಸಿದರು ಇದಲ್ಲದೆ ಶ್ರೀ ಗುರುದೇವರ ಬ್ರಹ್ಮಾನಂದಾನುಭವ ಪೂರ್ಣವಾದ ಗಾನಲಹರಿಯಲ್ಲಿ ಅಮೃತ ಸ್ನಾನ ಪಡೆದವರಿಗೆ ಹೊರಗಿನ ಬೇಸಗೆಯ ತಾಪವೇ ಇಲ್ಲದೆ ತಂಪಿನ ವಸಂತ ಅನುಭವ ಆಗುತ್ತಿದ್ದ ಅನೇಕ ಸನ್ನಿವೇಶಗಳನ್ನು ನಾವು ಇಲ್ಲಿ ಸ್ಮರಿಸುತ್ತೇವೆ ಈ ದೃಷ್ಟಾಂತ ಮತ್ತು ಘಟ್ಟಣೆಗಳ ಹೇಳಿಕೆಯಿಂದ ನಮಗೆ ಸಮಾಧಾನ ಉಂಟಾಯಿತು ಉತ್ತರಾಯಣ ಪುಣ್ಯಕಾಲ ಪರ್ವದ ಮಹತ್ವವನ್ನು ಕುರಿತು ಒಂದು ಪ್ರಶ್ನೆಯನ್ನು ಈಗ ಕೇಳಬೇಕಾಗಿದೆ ಉತ್ತರಾಯಣವು ದೇವತೆಗಳ ಹಗಲು ದೇವತೆಗಳ ಪೂಜೆಗೆ ಪ್ರಶಸ್ತವಾದ ಕಾಲ ಎಂದು ಹೇಳಿದಿರಿ ಆದರೆ ಆ ಉತ್ತರಾಯಣದ ಪ್ರಾರಂಭ ಸಮಯವಾದ ಉತ್ತರಾಯಣ ಪುಣ್ಯಕಾಲ ಎಂಬ ಸಮಯದಲ್ಲಿ ಪಿತೃ ತರ್ಪಣವನ್ನು ಏಕೆ ಮಾಡಬೇಕು ಆ ನಂತರ ಪೂಜೆಯನ್ನು ಏಕೆ ಮಾಡುತ್ತಾರೆ ಅದು ಪಿತ್ತುಗಳಿಗೆ ಪ್ರಿಯವಾದ ಕಾಲವೋ ದೇವತೆಗಳಿಗೆ ಪ್ರಿಯವಾದ ಕಾಲವೋ ಎಂದು ಸಂದೇಹ ಉಂಟಾಗುತ್ತದೆ ಅಲ್ಲ ಮಕರ ಸಂಕ್ರಾಂತಿ ಎಂದು ಕರೆಯಲ್ಪಡುವ ಉತ್ತರಾಯಣ ಪುಣ್ಯಕಾಲವು ದಕ್ಷಿಣಾಯನ ಮತ್ತು ಉತ್ತರಾಯಣಗಳ ಸಂಧಿಕಾಲ ಆದ್ದರಿಂದ ಅದು ದಕ್ಷಿಣಾಯನ ಪ್ರಿಯರಾದ ಪಿತೃಗಳ ಪೂಜೆಗೂ ಪ್ರಶಸ್ತ ಮತ್ತು ಅನಂತರ ಉತ್ತರಾಯಣ ಪ್ರಿಯರಾದ ದೇವತೆಗಳ ಪೂಜೆಗೂ ಪ್ರಶಸ್ತವೇ ಆದ್ದರಿಂದ ಅದು ಇಬ್ಬರಿಗೂ ಪ್ರಿಯವಾದ ಸಮಯ ಪುಣ್ಯಕಾಲದಲ್ಲಿ ಪಿತೃಪೂಜೆಯನ್ನು ಮೊದಲು ಮುಗಿಸಿ ಅನಂತರ ದೇವತಾರಾಧನೆಯನ್ನು ಮಾಡಬೇಕು ಇಡೀ ಉತ್ತರಾಯಣವೇ ಪುಣ್ಯಕಾಲವಾಗಿರುವಾಗ ಮಕರ ಸಂಕ್ರಾಂತಿ ಎಂದು ಬರುವ ಸಮಯ ಉತ್ತರಾಯಣ ಪುಣ್ಯಕಾಲವೆಂದು ಏಕೆ ಸಂಪೂರ್ಣವಾದ ಉತ್ತರಾಯಣವು ಪುಣ್ಯ ಸಮಯವಾಗಿದ್ದರೂ ಮಕರ ಸಂಕ್ರಾಂತಿಯು ಅದರ ಪ್ರಾರಂಭದ ಪರ್ವಕಾಲ ದೇವತೆಗಳ ಹಗಲಾದ ಉತ್ತರಾಯಣಕ್ಕೆ ಅದು ಪ್ರಾತಃ ಕಾಲದ ಸಂಧ್ಯಾಕಾಲ ಮನುಷ್ಯರಿಗೆ ಪ್ರತಿದಿನದಲ್ಲೂ ಪ್ರಾತಃ ಕಾಲದ ಸಂಧ್ಯಾ ಸಮಯವು ಧ್ಯಾನ ಮತ್ತು ಸಂಧ್ಯಾ ವಂದನೆಗೆ ಅತ್ಯಂತ ಪ್ರಶಸ್ತವಾದ ಕಾಲವಲ್ಲವೇ ಹೀಗಿರುವಾಗ ದೇವತೆಗಳ ದಿವಸಕ್ಕೆ ಪ್ರಾತಃ ಸಂಧ್ಯಾ ಸಮಯವಾದ ಉತ್ತರಾಯಣವು ಧ್ಯಾನ ಜಪಗಳಿಗೆ ಇನ್ನೂ ಅತ್ಯಂತ ಪ್ರಶಸ್ತವಾಗಿದೆ ಎಂಬುದರಲ್ಲಿ ಸಂದೇಹವೇ ಇಲ್ಲ ಪಿತೃ ಮತ್ತು ದೇವತಾ ಕಾರ್ಯ ಇವೆರಡರಲ್ಲಿ ಯಾವುದು ಮುಖ್ಯ ಎರಡೂ ಮುಖ್ಯವೇ ಆದರೆ ಪಿತೃಗಳು ದೇವತೆಗಳಿಗೂ ಪಿತೃಸ್ಥಾನದಲ್ಲಿರುವುದರಿಂದ ಪಿತೃಪೂಜೆಯು ದೇವ ಪೂಜೆಗಿಂತಲೂ ಮುಖ್ಯತರವಾದುದು ದೇವ ಕಾರ್ಯಾ ಪರತರಂ ಪಿತೃ ಕಾರ್ಯಂ ಪ್ರತ್ಯಕ್ಷತೆ ಎಂದು ಮಹಾಭಾರತ ಶಾಂತಿ ಪರ್ವದಲ್ಲಿ ಯಜ್ಞವರಾಹ ಸ್ವಾಮಿಯು ಘೋಷಣೆ ಮಾಡಿರುವ ವಾಕ್ಯವಿದೆ ಒಂದು ದಿನದಲ್ಲಿ ಪಿತೃಶ್ರಾದ ಮತ್ತು ದೇವತೆಗಳನ್ನು ಕುರಿತ ಹಬ್ಬ ಎರಡೂ ಬಿಟ್ಟಾಗ ಅಂದು ಶ್ರಾದ್ದವೆಯನ್ನೇ ಆಚರಿಸುತ್ತಾರೆ ಪಿತೃ ಕಾರ್ಯದ ವಿಶೇಷ ಪ್ರಾಮುಖ್ಯವನ್ನು ಇಂದು ಇದು ಸ್ಪ ಸ್ಪಷ್ಟೀಕರಿಸುತ್ತದೆ ಉತ್ತರಾಯಣವು ಪಿತೃದೇವತೆಗಳ ಪೂಜೆ ಮತ್ತು ದೇವತೆಗಳ ಆರಾಧನೆ ಎರಡಕ್ಕೂ ಪ್ರಶಸ್ತವಾಗಿರುವುದರಿಂದ ಅಂದು ವಿವಾಹ ಉಪನಯನ ಮುಂತಾದ ದೇವತಾ ಕಾರ್ಯಗಳನ್ನು ಮಾಡಬಹುದೇ ಕೂಡದು ವಿವಾಹ ಉಪನಯನ ಚೂಡಾಕರ್ಮ ಮುಂತಾದ ಶುಭ ಕಾರ್ಯಗಳನ್ನು ಅಂದು ಮಾಡಬಾರದು ಅದು ಸಂಕ್ರಮಣದ ದಿವಿನ ಪಿತೃದೇವತೆಗಳ ಆಕರ್ಷಣೆಯು ಹೆಚ್ಚಾಗಿರುವ ಪುಣ್ಯ ದಿನ ಅದು ಪಿತೃಗಳ ಮಾರ್ಗವು ದೇವತೆಗಳ ಮಾರ್ಗಕ್ಕೆ ವಿರುದ್ಧವಾಗಿದೆ ಅಂದು ಆ ಪಿತೃಮಾರ್ಗವೇ ತೆರೆದಿರುತ್ತದೆ ಮತ್ತು ಪಿತೃ ಸಂಬಂಧವಾದ ಕೇಂದ್ರಗಳೇ ವಿಕಾಸಗೊಂಡಿರುತ್ತದೆ ಅದಕ್ಕೆ ತಕ್ಕ ತರ್ಪಣ ಮುಂತಾದ ಕರ್ಮಗಳನ್ನೇ ಅಂದು ಮಾಡಬೇಕು ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟ ದೇವತಾ ಮಾರ್ಗ ಮತ್ತು ಕೇಂದ್ರಗಳು ಅಂದು ಮುಚ್ಚುವುದರಿಂದ ಅಂದು ಶುಭ ಕಾರ್ಯಗಳನ್ನು ಆಚರಿಸಕೂಡದು ಆಚರಿಸಿದರೆ ಅನುಕೂಲವಾದ ಫಲ ಉಂಟಾಗುವುದಿಲ್ಲ ಆದರೆ ಅಂದು ಪ್ರಕೃತಿಯಲ್ಲಿ ಅಂತರ್ಮುಖವಾಗುವ ಪ್ರೇರಣೆ ಮತ್ತು ಸ್ಫೂರ್ತಿ ಉಂಟಾಗುವುದರಿಂದ ಪರಮಾತ್ಮನ ಧ್ಯಾನ ಮಂತ್ರ ಜಪಗಳನ್ನು ವಿಶೇಷವಾಗಿ ಮಾಡಿದರೆ ಉತ್ತಮ ಫಲ ದೊರೆಯುತ್ತದೆ ಈ ವಿಷಯದಲ್ಲಿ ಅದನ್ನು ಗ್ರಹಣ ಪುಣ್ಯಕಾಲಕ್ಕೆ ಹೋಲಿಸಬಹುದು ಉತ್ತರಾಯಣ ಪುಣ್ಯಕಾಲ ಮಕರ ಸಂಕ್ರಾಂತಿ ದಿನವು ಕಳೆದ ನಂತರ ಮಾರನೆಯ ದಿನದಿಂದ ಉತ್ತರಾಯಣಕ್ಕೆ ಯೋಗ್ಯವಾದ ಉಪನಯನವೇ ಮುಂತಾದ ಮಂಗಳ ಕಾರ್ಯಗಳನ್ನು ಶುಭವಾದ ಚಿತಿವಾರ ನಕ್ಷತ್ರಗಳಲ್ಲಿ ಮಾಡಬಹುದು ಅಂದು ಅಭ್ಯಂಗ ಸ್ನಾನವನ್ನು ಏಕೆ ಮಾಡಬಾರದು ಹಬ್ಬದ ದಿವಸ ಎಂದು ಕೆಲವರು ಅಂದು ಅಭ್ಯಂಗ ಸ್ನಾನವನ್ನು ಮಾಡಲು ಪ್ರಚೋದಿಸುತ್ತಾರೆ ಅದು ಸರಿಯಲ್ಲ ಏಕೆಂದರೆ ಅಭ್ಯಂಗ ಸ್ನಾನವು ಶುಭ ಕರ್ಮಗಳಿಗೆ ಕೊಡುವ ಕರ್ಮ ಸಂಕ್ರಾಂತಿಯು ಪುಣ್ಯ ಕರ್ಮಗಳಿಗೆ ಸ್ಫೂರ್ತಿಯನ್ನು ನೀಡುವ ದಿನ ಅಂದು ಬಿಸಿ ನೀರಿನ ಸ್ನಾನವನ್ನು ಮಾಡದೆ ಶುದ್ಧವಾದ ತಣ್ಣೀರಿನಲ್ಲೇ ಸ್ನಾನ ಮಾಡುವುದು ಉತ್ತಮ ಕಲ್ಪ ಏಕೆಂದರೆ ಪಿತೃದೇವತೆಗಳಿಗೆ ಬೇಕಾದ ಪ್ರಕೃತಿಯ ಅನುಕೂಲವು ತಣ್ಣೀರಿನ ಸ್ನಾನದಿಂದಲೇ ಉಂಟಾಗುತ್ತದೆ ಅಶಕ್ತರಾದವರು ದೇಹಾರೋಗ್ಯದ ದೃಷ್ಟಿಯಿಂದ ಬಿಸಿನೀರಿನಲ್ಲಿ ಸ್ನಾನವನ್ನು ಮಾಡಬಹುದು ಗಂಗಾದಿ ಪುಣ್ಯ ತೀರ್ಥಗಳಲ್ಲಿ ಸ್ನಾನ ಮಾಡುವುದು ಅತ್ಯಂತ ಪ್ರಶಸ್ತ ಎಂದು ಹಿಂದೆಯೇ ತಿಳಿಸಿದೆ ತರ್ಪಣ ಶ್ರಾದ್ದ ಮುಂತಾದ ಪಿತೃ ಕಾರ್ಯಗಳನ್ನು ಮಾಡುವವರು ಮೇಲ್ಕಂಡ ನಿಯಮಗಳನ್ನು ಅನುಸರಿಸಲಿ ಉಳಿದವರು ಹಬ್ಬದ ದೃಷ್ಟಿಯಿಂದ ಅಭ್ಯಂಗ ಮಾಡಬಹುದೇ ಕೂಡದು ಅದು ಯಾರಿಗೂ ಶುಭಕರ್ಮದ ದಿನವಲ್ಲ ತರ್ಪಣ ಶ್ರಾದ್ದಗಳಿಗೆ ಯಾರು ಅಧಿಕಾರಿಗಳಲ್ಲವೋ ಅಂತಹವರು ಕೂಡ ಅಂದು ತೀರ್ಥಸ್ನಾನ ಮಾಡಿ ಪರಮಾತ್ಮನ ಧ್ಯಾನ ಜಪ ಪೂಜೆ ಪಾರಾಯಣಗಳನ್ನು ಮಾಡಬೇಕು ಎಳ್ಳನ್ನು ಆರು ರೀತಿಗಳಲ್ಲಿ ಬಳಸುವವನಿಗೆ ಅನಿಷ್ಟ ಪರಿಹಾರ ಆಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಎಳ್ಳಿನ ಎಣ್ಣೆಯನ್ನು ಹಚ್ಚಿಕೊಳ್ಳುವುದು ಮತ್ತು ಹಚ್ಚಿಕೊಂಡು ಸ್ನಾನ ಮಾಡುವುದು ಎಳ್ಳಿನ ಹೋಮವನ್ನು ಮಾಡುವುದು ಎಳ್ಳಿನ ದಾನ ಮಾಡುವುದು ಎಳ್ಳನ್ನು ತಿನ್ನುವುದು ಮತ್ತು ಎಳ್ಳನ್ನು ಬೀಜವಾಗಿ ಎರಚುವುದು ಇವು ಆರು ಬಳಸುವ ರೀತಿಗಳು ತಿಲೋದ್ವರ್ತಿ ತಿಲ ತಿಲ ಹೋಮಿ ತಿಲಪ್ರದಹ ತಿಲಬುಕ್ ತಿಲವಾಪಿ ಚ ಷಟ್ ನಾವಸಿದತಿ ನಾವಸೀದತಿ ಎಳ್ಳಿನ ಹಬ್ಬವಾದ ಮಕರ ಸಂಕ್ರಾಂತಿ ಪರ್ವದ ಪರ್ವ ದಿನದಲ್ಲಿ ಈ ಆರು ರೀತಿಗಳಲ್ಲಿ ಯಾವುದನ್ನು ಬಳಸಬೇಕು ಎಳ್ಳಿನ ಎಣ್ಣೆಯನ್ನು ಹಚ್ಚಿಕೊಳ್ಳುವುದು ಮತ್ತು ಹಚ್ಚಿಕೊಂಡು ಸ್ನಾನ ಮಾಡುವುದು ಮತ್ತು ಎಳ್ಳಿನ ಬೀಜವನ್ನು ಎರಚುವುದು ಇವು ನಿಷಿದ್ಧ ಉಳಿದ ರೀತಿಗಳಲ್ಲಿ ಎಳ್ಳನ್ನು ಅಂದು ಅನಿಷ್ಟ ಪರಿಹಾರಾರ್ಥವಾಗಿ ಬಳಸಬೇಕು ಉತ್ತರಾಯಣ ಪುಣ್ಯಕಾಲದ ದಿವಸ ಎಳ್ಳನ್ನು ದಾನ ಮಾಡಬೇಕು ಎಳ್ಳಿನ ಗೋವನ್ನು ದಾನ ಮಾಡಬೇಕು ಎಳ್ಳಿನ ಪಾತ್ರೆಯನ್ನು ದಾನ ಮಾಡಬೇಕು ಇದರಿಂದ ಪೀಡಾ ಪರಿಹಾರವಾಗುತ್ತದೆ ಪಾಪ ಪರಿಹಾರವಾಗುತ್ತದೆ ಇಷ್ಟವಾದ ಸಂತಾನದ ಪ್ರಾಪ್ತಿಯಾಗುತ್ತದೆ ಎಂದು ಶಾಸ್ತ್ರಗಳು ಸಾರುತ್ತವೆ ತಿಲಪ್ರದಃ ಪ್ರಜಾಮಿ ದೀಪದಶಕ್ಷು ಋತಮ್ ತಿಲಪಾತ್ರ ಪ್ರಯಚ ಸರ್ವ ಆದುದರಿಂದ ಅಂದು ಅವಶ್ಯವಾಗಿ ತಿಲದಾನ ಮಾಡಬೇಕೆಂದು ಒಪ್ಪಿಕೊಳ್ಳೋಣ ದಾನವನ್ನು ಸತ್ಪಾತ್ರನಿಗೆ ಮಾಡಬೇಕು ಆದರೆ ತಿಲದಾನವನ್ನು ಸ್ವೀಕರಿಸುವುದು ಮಹಾಪಾಪ ಉಳಿದ ದಾನಗಳನ್ನು ಸ್ವೀಕರಿಸಿದರು ಬ್ರಾಹ್ಮಣನು ಎಳ್ಳಿನ ದಾನ ಆನೆಯ ದಾನ ಮತ್ತು ಕಬ್ಬಿಣದ ದಾನವನ್ನು ಸ್ವಲ್ಪವೂ ಸ್ವೀಕರಿಸಬಾರದು ಎಂದು ಶಾಸ್ತ್ರಗಳು ಘೋಷಣೆ ಮಾಡುತ್ತವೆ ಬ್ರಾಹ್ಮಣ ಪ್ರತಿಗ್ರೀಣಿಯಾತ್ ವೃತ್ತ ಸಾಧುತಸ್ಥಾ ಅತ್ಯಲ್ಪಮಿ ಮಾತಂಗ ತಿಲೌ ಹಾಂಶ ವರ್ಜೆಯೇತ್ ಈ ಘೋಷಣೆಗೆ ಗೌರವವನ್ನು ಕೊಟ್ಟು ತಿಲ ದಾನವನ್ನು ಸತ್ಪಾತ್ರರು ಸ್ವೀಕರಿಸದೆ ಹೋದರೆ ಅಯೋಗ್ಯರಿಗೆ ದಾನ ಮಾಡಬೇಕಾಗುತ್ತದೆ ಅಯೋಗ್ಯರಿಗೆ ದಾನ ಮಾಡಿದರೆ ದಾನದ ಫಲವು ಸಿಗುವುದಿಲ್ಲ ಹೀಗಿರುವಾಗ ಒಳ್ಳೆಯ ಫಲದ ಪ್ರಾಪ್ತಿಗಾಗಿ ದಾನ ವಿಧಿಯನ್ನು ಆಚರಿಸುವುದಾದರೂ ಹೇಗೆ ಎಳ್ಳಿನ ದಾನ ತೆಗೆದುಕೊಳ್ಳುವವರೇ ಇಲ್ಲದಿದ್ದರೆ ಆ ದಾನವನ್ನು ಮಾಡುವುದು ಯಾರಿಗೆ ಹೀಗೆ ಆಚರಿಸಲು ಅಸಾಧ್ಯವಾದ ವಿಧಿಯನ್ನು ಶಾಸ್ತ್ರಗಳು ಏಕೆ ಹೇಳುತ್ತವೆ ಈ ಸಮಸ್ಯೆಗೆ ಪರಿಹಾರವನ್ನು ಶ್ರೀ ಗುರುದೇವರು ನಮಗೆ ಹೇಳಿದ್ದರು ಎಳ್ಳಿನ ದಾನವನ್ನು ಮಾಡಲೇಬೇಕು ಅತ್ಯಂತ ಶ್ರೇಷ್ಠವಾದ ಸತ್ಪಾತ್ರನಿಗೆ ಅದನ್ನು ದಾನ ಮಾಡಬೇಕು ಅಂದರೆ ದಾನ ತೆಗೆದುಕೊಳ್ಳುವವನು ಜ್ಞಾನಿಯಾಗಿರಬೇಕು ಜ್ಞಾನಿಗೆ ಯಾವ ಪಾಪವೂ ಅಂಟುವುದಿಲ್ಲ ತದ್ಯತ ಪುಷ್ಕರ ಪಲಾಶೆ ಆಪ ನ ಶ್ಲಿಷ್ಟಿ ಎಂದು ಉಪನಿಷತ್ತು ಲಿಪ್ಯತೆ ನ ಪಾಪೇನ ಪದ್ಮಪತ್ರಮೀವಾಂಬ ಸ ಎಂದು ಶೀಘ್ರತೆಯು ಆ ಸಾರುತ್ತದೆ ತಾವರೆಯ ಎಲೆಯಲ್ಲಿ ಒಂದು ತರಹ ಸ್ನೇಹ ಜಿಡ್ಡು ಇರುತ್ತದೆ ಅದರಿಂದ ಅದಕ್ಕೆ ನೀರು ಅಂಟುವುದಿಲ್ಲ ಜ್ಞಾನಿಯಲ್ಲಿ ಪರಮಾತ್ಮ ಸ್ನೇಹ ಇರುವುದರಿಂದ ಅವನಿಗೆ ಕರ್ಮಗಳು ಅಂಟುವುದಿಲ್ಲ ಅವನಿಗೆ ಸಮರ್ಪಿಸಲ್ಪಟ್ಟ ಪದಾರ್ಥವು ತನ್ನ ರೂಪವನ್ನು ಕಳೆದುಕೊಂಡು ಬ್ರಹ್ಮ ರೂಪವನ್ನು ತಾಳುತ್ತದೆ ಬ್ರಹ್ಮರೂಪವಾದ ಪದಾರ್ಥವು ಬ್ರಹ್ಮರೂಪನಾದ ಜ್ಞಾನಿಯಲ್ಲಿ ಸೇರಿಕೊಂಡಿತು ಇಲ್ಲಿ ಪಾಪವುಂಟಾಗುವ ಪ್ರಶ್ನೆಯೇ ಇಲ್ಲ ಒಳ್ಳೆಯ ಮನಸ್ಸಿನಿಂದ ದಾನ ಕೊಟ್ಟವನಿಗೆ ಜ್ಞಾನಿಯ ಜ್ಞಾನಾಗ್ನಿಯ ಪ್ರಭಾವದಿಂದ ಪಾಪಕರ್ಮವು ಧ್ವಂಸ ಹೊಂದುತ್ತದೆ ಜಟಿಲವಾದ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಸೂಚಿಸಿದ ನಿಮ್ಮ ಗುರುದೇವರಿಗೆ ನಮಸ್ಕಾರಗಳು ಆದರೆ ಅವರು ಹೇಳಿದ ಮಟ್ಟದಲ್ಲಿರುವ ಬ್ರಹ್ಮಜ್ಞಾನಿಗಳು ಸಿಕ್ಕುವುದು ಅತ್ಯಂತ ಕಷ್ಟ ಹೀಗಿರುವಾಗ ದಾನವನ್ನು ಮಾಡುವುದು ಯಾರಿಗೆ ಅಂತಹ ಶ್ರೇಷ್ಠ ಮಟ್ಟದ ಜ್ಞಾನಿಯು ಸಿಕ್ಕುವುದು ಅತ್ಯಂತ ಕಷ್ಟ ಆದ್ದರಿಂದ ಇದರಲ್ಲಿ ಶ್ರೇಷ್ಠನಾದ ಶ್ರೋತ್ರಿಯನಿಗೆ ಅದನ್ನು ದಾನ ಮಾಡಬೇಕು ದಾನ ತೆಗೆದುಕೊಂಡವನು ಪ್ರಾಣಾಯಾಮ ಮತ್ತು ಮಂತ್ರ ಜಪ ಇತ್ಯಾದಿಗಳಿಂದ ಪಾಪ ಪರಿಹಾರ ಮಾಡಿಕೊಳ್ಳಬೇಕು ಹೀಗಾದರೆ ದಾನ ವಿಧಿಯ ಆಚರಣೆಗೆ ಯಾವ ತೊಂದರೆಯೂ ಇಲ್ಲ ಮಕರ ಸಂಕ್ರಾಂತಿ ಎಂದು ಎಳ್ಳನ್ನು ದಾನ ಮಾಡಬೇಕೆಂದು ಶಾಸ್ತ್ರ ಹೇಳುತ್ತದೆ ಎಳ್ಳನ್ನು ತಿನ್ನುವುದು ಶ್ರೇಷ್ಠವೆಂದು ಅದು ಸಾರುತ್ತದೆ ಇದು ಸರಿ ಒಪ್ಪೋಣ ಆದರೆ ಈಗಿನ ಕಾಲದಲ್ಲಿ ಬರೀ ಎಳ್ಳನ್ನು ದಾನ ಮಾಡದೆ ಆ ಎಣ್ಣನ್ನು ಹುರಿದು ಅದಕ್ಕೆ ಹುರಿದ ಕಡಲೆ ಬೀಜ ಹುರಿದ ಕಡಲೆ ಕೊಬ್ಬರಿಯ ಚೂರು ಬೆಲ್ಲದ ಚೂರು ಇವುಗಳನ್ನೆಲ್ಲಾ ಮಾಡಿ ಮಿಶ್ರಣವನ್ನು ಎಳ್ಳು ಎಂದು ಕರೆದು ದಾನ ಮಾಡುತ್ತಾರೆ ಶಾಸ್ತ್ರವು ಹೇಳದೇ ಇರುವ ಮತ್ತು ಹೆಚ್ಚು ಖರ್ಚಿಗೆ ಕಾರಣವಾದ ಈ ಪದಾರ್ಥಗಳ ಬೆಳಕೆಯೊಡನೆ ಎಳ್ಳನ್ನು ಏಕೆ ದಾನ ಮಾಡಬೇಕು ನಾವು ಶ್ರೀ ಗುರುದೇವರಲ್ಲಿ ಈ ಪ್ರಶ್ನೆಯನ್ನು ಅರಿಕೆ ಮಾಡಿದಾಗ ಅವರು ಇದಕ್ಕೆ ಸಲೀಸಾದ ಮತ್ತು ಮನಸ್ಸಿಗೆ ಒಪ್ಪಿಗೆಯಾಗುವ ಉತ್ತರವನ್ನು ಕೊಟ್ಟರು ಅದನ್ನು ಇಲ್ಲಿ ಮಂಡಿಸುತ್ತೇವೆ ದಾನ ತೆಗೆದುಕೊಂಡರು ಕೊಂಡವರು ಎಳ್ಳನ್ನು ಸೇವಿಸಬೇಕೆಂಬ ಉದ್ದೇಶದಿಂದ ಎಳ್ಳನ್ನು ದಾನ ಮಾಡುತ್ತಾರೆ ಅದರಿಂದ ಯಾವ ರೂಪದಲ್ಲಿ ಅದನ್ನು ಸೇವಿಸಿದರೆ ಶರೀರಕ್ಕೆ ತೊಂದರೆಯಾಗುವುದಿಲ್ಲವೋ ಆ ರೂಪವನ್ನು ಆ ಎಳ್ಳಿಗೆ ಮಾಡಿ ಅದನ್ನು ದಾನ ಮಾಡಬೇಕು ಬರೀ ಎಳ್ಳನ್ನು ತಿಂದರೆ ಪ್ರವೃತ್ತಿ ಹೆಚ್ಚಾಗುತ್ತದೆ ಕಫಾ ಮತ್ತು ಪಿತ್ತಗಳು ಹೆಚ್ಚಾಗುತ್ತವೆ ಆರೋಗ್ಯ ಕೆಡುತ್ತದೆ ಆದರೆ ಮೇಲ್ಕಂಡ ಯೋಗದೊಡನೆ ಅಂದರೆ ಹುರಿದ ಕಡಲೇ ಕಾಯಿ ಬೀಜ ಹುರಿದ ಕಡಲೆ ಬೆಲ್ಲ ಕುಬರಿ ಇವುಗಳೊಡನೆ ಸೇರಿಸಿ ಅದನ್ನು ದಾನ ಮಾಡುವ ಪದ್ಧತಿ ವಿವೇಕಪೂರ್ಣವೇ ಆಗಿದೆ ಆ ಯೋಗದೊಡನೆ ಕುಡಿದ ಎಳ್ಳನ್ನು ಸೇವಿಸಿದರೆ ಅದು ಪುಷ್ಟಿಕರ ತುಷ್ಟಿಕರ ರುಚಿಕರ ಆರೋಗ್ಯಕರ ಎಲ್ಲವೂ ಆಗುತ್ತೆ ಆಗುತ್ತದೆಯಪ್ಪ ಆ ಯೋಗವು ಬರೀ ಎಳ್ಳಿನಲ್ಲಿರುವ ದೋಷಗಳನ್ನು ಹೋಗಲಾಡಿಸಿ ಅದಕ್ಕೆ ಅತಿಶಯವಾದ ಗುಣ ಬರುವಂತೆ ಮಾಡುತ್ತದೆ ಶಾಸ್ತ್ರವಾಕ್ಯಗಳಲ್ಲಿ ಹೇಳದಿದ್ದರೂ ಪ್ರಯೋಗ ವಿಜ್ಞಾನದಲ್ಲಿ ಸರಿ ಬರುವುದರಿಂದ ಅಂತಹ ಪರಿಕರದಿಂದ ಕೂಡಿದ ಎಳ್ಳಿನ ದಾನವು ಶಾಸ್ತ್ರೀಯವೇ ಆಗುತ್ತದೆ ಅಂದು ಮಕ್ಕಳಿಗೆ ಆರತಿ ಮಾಡಿ ಅವರ ತಲೆಯ ಅವರ ಮೇಲೆ ಎಳ್ಳನ್ನು ಏಕೆ ಸುರಿಯುತ್ತಾರೆ ಸ್ಪರ್ಶದಿಂದ ಶೈಶವಕ್ಕೆ ಸಂಬಂಧಪಟ್ಟ ಪೀಡೆಗಳು ಪರಿಹಾರವಾಗುತ್ತವೆ ಶಿಶುಗಳ ಬೆಳವಣಿಗೆಗೆ ಬೇಕಾದ ಕೇಂದ್ರಗಳು ವಿಕಾಸಗೊಳ್ಳುತ್ತವೆ ಆದ್ದರಿಂದ ಮಕ್ಕಳ ಮೇಲೆ ಎಳ್ಳನ್ನು ಅಂದು ವಿಧಿಪೂರ್ವಕವಾಗಿ ಸುರಿದು ಗುರು ಹಿರಿಯರ ಆಶೀರ್ವಾದದಿಂದ ಅವುಗಳ ಮೇಲೆ ಅನುಗ್ರಹ ಅನುಗ್ರಹದ ಮಳೆ ಕರೆಯುವಂತೆ ಮಾಡುತ್ತಾರೆ ಬದರಿ ಫಲದಲ್ಲಿಯೂ ಯಲಚಿ ಹಣ್ಣಿನಲ್ಲಿಯೂ ಮೇಲ್ಕಂಡ ಗುಣ ಇರುವುದರಿಂದ ಅದನ್ನು ಎಳ್ಳಿನೊಡನೆ ಸೇರಿಸಿ ಮಕ್ಕಳ ಮೇಲೆ ಸುರಿಯುತ್ತಾರೆ ಯಲಚಿ ಹಣ್ಣುಗಳು ಸುಪಕ್ವವಾಗಿ ಒದಗಿ ಬರುವ ಆ ಉತ್ತರಾಯಣ ಪುಣ್ಯಕಾಲವಾಗಿದೆ ಎಂಬುದನ್ನು ಸ್ಮರಿಸಬೇಕು ಮನೆ ಮನೆಗೆ ಹೋಗಿ ಎಳ್ಳು ಬಿರುವಾಗ ಅದರೊಡನೆ ಕಬ್ಬಿನ ಜಿಲ್ಲೆಯ ಇಕ್ಷುದಂಡದ ಚೂರುಗಳನ್ನು ದಾನ ಮಾಡುವ ಪದ್ಧತಿ ಏಕೆ ಬಂದಿದೆ ಅಂದು ದಾನ ಮಾಡುವ ಎಳ್ಳಿನ ಯೋಗದಲ್ಲಿ ಕಡಲೆ ಬೆಳ್ಳ ಇತ್ಯಾದಿಗಳೊಡನೆ ಕಬ್ಬಿನ ಜಿಲ್ಲೆಯ ಚೂರುಗಳನ್ನು ಪರಿಕರವಾಗಿ ಸೇರಿ ಸೇವಿಸುವವರ ಸೇವಿಸುವವರ ಆರೋಗ್ಯ ತುಷ್ಟಿ ಪುಷ್ಟಿಗಳಿಗೆ ಕಾರಣವಾಗುತ್ತದೆ ಇದಲ್ಲದೆ ಕಬ್ಬಿನ ಜಿಲ್ಲೆಯ ಗಿಣ್ಣುಗಳು ಜೀವನದ ಪರ್ವಗಳನ್ನು ಪ್ರತಿನಿಧಿಸುತ್ತದೆ ಯೋಗ ಮಾರ್ಗದ ಪರ್ವಗಳನ್ನು ಪ್ರತಿನಿಧಿಸುತ್ತವೆ ಎಂಬ ತಾತ್ವಿಕವಾದ ಕಾರಣಗಳನ್ನು ಶ್ರೀ ಗುರುದೇವರು ನಮಗೆ ಈ ಪ್ರಕರಣದಲ್ಲಿ ಹೇಳಿದ್ದರು ಜಗನ್ಮಾತೆಯಾದ ರಾಜರಾಜೇಶ್ವರಿ ದೇವಿಯ ಕೈಯನ್ನು ಅಲಂಕರಿಸಿರುವ ಬಿಲ್ಲಿನ ಆಕಾರದ ಕಬ್ಬಿನ ಜಿಲ್ಲೆಯು ಮನಸ್ತತ್ವರೂಪವಾಗಿದೆ ಎಂದು ಆಗಮಶಾಸ್ತ್ರಗಳು ಹೇಳುತ್ತವೆ ಮನೋರೂಪೆ ಶು ಕೋದಂಡಾಯೈ ನಮೋ ನಮಃ ಹೀಗೆ ಅಂದು ಬಳಸುವ ಕಬ್ಬಿನ ಜಿಲ್ಲೆಗೆ ಆದಿ ಭೌತಿಕ ಮತ್ತು ಆಧ್ಯಾತ್ಮಿಕ ಎರಡು ಬಗೆಯ ಸ್ಥಾನಮಾನಗಳು ಇವೆ ಮಕರ ಸಂಕ್ರಾಂತಿಯನ್ನು ಪೊಂಗಲ್ ಹಬ್ಬ ಎಂದು ಕರೆಯುತ್ತಾರೆ ಅಂದು ಸಂಸ್ಕೃತವಾದ ಒಲೆಯ ಮೇಲೆ ಪಾತ್ರೆಯಲ್ಲಿ ಹಾಲನ್ನು ಕಾಯಿಸಿ ಉಕ್ಕಿಸಿ ಸುರಿಸುವ ಪದ್ಧತಿಯು ತಮಿಳುನಾಡಿನಲ್ಲಿದೆ ಎಂದು ಹಿಂದೆ ಸೂಚಿಸಿದಿರಿ ಈ ಪದ್ಧತಿಗೆ ಏನಾದರೂ ವಿಶೇಷವಾದ ಅರ್ಥವಿದೆಯೇ ವಿಶೇಷವಾದ ಅರ್ಥವಿದೆ ಎನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ ಭಾವನಾತ್ಮಕವಾಗಿ ನೋಡಿದಾಗ ಆನಂದವು ಉಕ್ಕಿ ಚೆಲ್ಲುವ ಹಬ್ಬ ಅದು ಎಂಬುದು ಅದರಿಂದ ಸೂಚಿತವಾಗುತ್ತದೆ ಯೋಗಾಭ್ಯಾಸ ಮಾಡಿ ಸಿದ್ಧಿಯನ್ನು ಪಡೆಯುವ ಯೋಗಿಯ ಅನುಭವವನ್ನು ಸೂಚಿಸುವ ದಿವ್ಯವಾದ ಪದ್ಧತಿಯೂ ಅದಾಗಿದೆ ಯೋಗಾಭ್ಯಾಸದ ತಾಪದಿಂದ ತಪಸ್ಸಿನಿಂದ ಪ್ರಾಣಾಪಾನಗಳ ಪ್ರವಾಹವು ಮೇಲಕ್ಕೆ ಉಕ್ಕಿದಾಗ ಚಂದ್ರಮಂಡಲ ವರುಣಮಂಡಲದಿಂದ ಸುರಿದು ಬರುವ ಅಮೃತದ ಧಾರೆಯನ್ನು ಯೋಗಿಯು ಸವಿಯುತ್ತಾನೆ ಸಂತಾಪಿತಶ್ಚಂದ್ರಮಸಃ ಪತಂತಿಂ ಪಿಯೂಷಧಾರಾಂ ಪಿಬತಿಹನ್ಯಹ ಬೆಂಕಿಯ ಕಾವಿನಿಂದ ಉಕ್ಕಿ ಹಾಲು ಮೇಲ್ಕಂಡ ಯೋಗಾನುಭವವನ್ನು ಸುಂದರವಾಗಿ ಪ್ರತಿಬಿಂಬಿಸುತ್ತದೆ ಹೀಗೆ ಹಾಲು ಉಕ್ಕಿ ಮಾಡುವ ವಿದಿಯನ್ನು ಹೊಸ ಮನೆಗೆ ಪ್ರವೇಶ ಮಾಡಿದಾಗಲೂ ಮಾಡುತ್ತಾರೆ ದೇವಯಾನ ಮಾರ್ಗದಲ್ಲಿ ಸೂರ್ಯನಾರಾಯಣನು ಹೆಜ್ಜೆ ಇಡುವ ನವೋದಯ ಪರ್ವಾದ ಸಂಕ್ರಾಂತಿಯಂದು ಅದನ್ನು ವಿಶೇಷವಾಗಿ ಆಚರಿಸುವ ಪದ್ಧತಿ ಮತ್ತು ಚೆನ್ನಾಗಿದೆ ಮಕರ ಸಂಕ್ರಾಂತಿ ಎಂದು ಗೋವುಗಳನ್ನು ಏಕೆ ಪೂಜಿಸುತ್ತಾರೆ ಗೋಮಾತೆಯು ಪ್ರತಿದಿನವೂ ಪೂಜ್ಯಳೆ ಆಕೆಯ ದರ್ಶನವು ಮಂಗಳಕರವಾದುದು ಲೋಕೆಸ್ಮಿನ್ ಮಂಗಳಾನ್ಯ್ಟೌ ಬ್ರಾಹ್ಮಣೋ ಗೌರ್ಹೃತಾಶನ ಹಿರಣ್ಯಂ ಸರ್ಪಿರಾದಿತ್ಯ ಆಪೋ ರಾಜ ತಥಾಷ್ಟಮ ಎಂಬಂತೆ ಗೋವು ಅಷ್ಟಮಂಗಳ ಒಂದೆಂದು ಪರಿಗಣಿತವಾಗಿದೆ ಅದರ ದರ್ಶನ ನಮಸ್ಕಾರ ಪೂಜೆ ಪ್ರದಕ್ಷಿಣೆಗಳಿಂದ ಅನಿಷ್ಟ ಪರಿಹಾರ ಮತ್ತು ಇಷ್ಟಾರ್ಥ ಸಿದ್ಧಿ ಉಂಟಾಗುತ್ತದೆ ಏತಾನಿ ಸತತ ಪಶ್ಯೇನಸ್ಯೆ ದರ್ಶಯೇಚಯ ಪ್ರದಕ್ಷಿಣಂ ಚ ಕುತ ತಥಾಸ ಯುರ್ನ ಹೀಯತೆ ಅಭಿಪ್ರೇತಾರ್ಥ ಸಂಸಿದ್ಧಿರ್ ಮಂಗಳ ಪರಮಂ ಭವೇತ್ ಗೋಮಾತೆಯ ಅವಯವಗಳಲ್ಲಿ ಹದಿನಾಲ್ಕು ಲೋಕಗಳು ಅಡಗಿವೆ ಸಮಸ್ತ ದೇವತೆಗಳು ಅದರ ಶರೀರದ ಬೇರೆ ಬೇರೆ ಭಾಗಗಳಲ್ಲಿ ನೆಲೆಸಿದ್ದಾರೆ ಎಂದು ಶಾಸ್ತ್ರಗಳು ಸಾರುತ್ತವೆ ಗವಾಮಂಗೇಶು ತಿಂತಿ ಭುವನಾನಿ ಚತುರ್ದಶ ದಂತೇಶು ಮರು ಜಿಹ್ವಾಂ ಸರಸ್ವತಿ ಖುರಮಧ್ಯ ಗಂಧರ್ವಾ ಖುರಗ್ರಷ್ಟು ಚ ಪನ್ನಗಾ ಸರ್ವಸಿಷು ಸಾಧ್ಯಾಶ್ಚಂದ್ರಾತೌದು ಲೋಚನೆ ಕಕುದಿಸವನಕ್ಷತ್ರೋಲೇ ಧರ್ಮಶ್ರಿತ್ ಆನೆ र्वतीर्ता प्रस्रावे जानवी नदी नापसमक सागरास्तता ऋष्यो रोमकूपेश गोमे पद्मिणी सी रोमसु विद्या शुंगरन धैर्य वृतिश्च ಕ್ಷಾಶ್ಚ ಪುಷ್ಟಿ ತಥೈ ಸ್ಮೃತಿ ಮೇಧಾ ತಜ್ಜ ವಪು ಕೀರ್ತಿಥ ವಿದ್ಯ ಶಾಂತಿಮತಿ ಸಂತತಿ ಪರಮತ ಗಿಮಾ ವಾಯಿ ನ ಸಂಶಯ यत्र गावो जगत तत्र य गाव जगत्दीगम यधर्मश्च शाश्वत गाव पवित्रा मंगल्यामापी दैवताश्रुते सुश्रुते भक्ता स पापेभ्य प्रमुच्य गोमाते हल्लुली ಮರುದ್ ದೇವತೆಗಳು ವಾಸಮಾಡುತ್ತಾರೆ, ಮಾಡುತ್ತಾರೆ ನಾಲಗೆಯಲ್ಲಿ ಸರಸ್ವತಿ ದೇವಿಯು ನೆಲೆಸಿದ್ದಾಳೆ ಗೋರಸುಗಳ ಮಧ್ಯದಲ್ಲಿ ಗಂಧರ್ವರು ಗೋರಸುಗಳ ತುದಿಯಲ್ಲಿ ನಾಗದೇವತೆಗಳು ಸಂಧಿಸ್ಥಾನಗಳಲ್ಲಿ ಸಾಧ್ಯರು ಕಣ್ಣುಗಳಲ್ಲಿ ಚಂದ್ರ ಸೂರ್ಯರು ಹೆರಳಿ ನಲ್ಲಿ ಸರ್ವನಕ್ಷತ್ರಗಳು ಬಾಲದಲ್ಲಿ ಧರ್ಮದೇವತೆಯು ಆ ಪದಲ್ಲಿ ಸರ್ವತೀರ್ಥಗಳು ಗಂಜಲದಲ್ಲಿ ಗಂಗಾ ನದಿಯು ರೋಮಕೂಪಗಳಲ್ಲಿ ನಾನಾ ಕೂಡಿದ ಸಾಗರಗಳು ಋಷಿಗಳು ನೆಲೆಸಿದ್ದಾರೆ ಗೋಮಯದಲ್ಲಿ ಲಕ್ಷ್ಮೀ ದೇವಿಯು ವಾಸ ಮಾಡುತ್ತಾಳೆ ರೋಮಗಳಲ್ಲಿ ವಿದ್ಯೆಗಳು ಕೊಂಬುಗಳಲ್ಲಿ ದಕ್ಷಿಣಾಯನ ಉತ್ತರಾಯಣಗಳು ನೆಲೆಗೊಂಡಿವೆ ಗೋಮಾತೆಯು ನಡೆಯುತ್ತಿರುವಾಗ ಆಕೆಯನ್ನು ಧೈರ್ಯ ಶಾಂತಿ ಕ್ಷಾಂತಿ ಪುಷ್ಟಿ ವೃದ್ಧಿ ಸ್ಮೃತಿ ಮೇದೆ ಲಜ್ಜೆ ದೇಹ ಸೌಂದರ್ಯ ಕೀರ್ತಿ ವಿದ್ಯೆ ಮತಿ ಶ್ರೇಷ್ಠವಾದ ಸಂತಾನ ಇವು ಹಿಂಬಾಲಿಸುತ್ತವೆ ಇದರಲ್ಲಿ ಯಾವ ಸಂಶಯವೂ ಇಲ್ಲ ಗೋವು ಇರುವ ಜಾಗದಲ್ಲಿ ಜಗತ್ತೆಲ್ಲವೂ ಇರುತ್ತದೆ ದೇವರು ದೇವಿಯರು ಇರುತ್ತಾರೆ ಲಕ್ಷ್ಮೀ ಶಾಶ್ವತವಾದ ಸಾಂಖ್ಯ ಧರ್ಮವೂ ಇರುತ್ತದೆ ಗೋವುಗಳು ಪವಿತ್ರ ಮಂಗಳಕರ ಮತ್ತು ದೇವತೆಗಳಿಗೂ ದೇವತೆಗಳಂತೆ ಪೂಜ್ಯವಾಗಿವೆ ಅವುಗಳನ್ನು ಭಕ್ತಿಯಿಂದ ಶುಶ್ರೂಷೆ ಮಾಡುವವರು ಎಲ್ಲ ಪಾಪಗಳಿಂದಲೂ ಬಿಡುಗಡೆ ಹೊಂದುತ್ತಾನೆ ಎಂದು ಮಹಾಪುರಾಣ ಹೇಳುತ್ತದೆ ಇಂತ ಪವಿತ್ರವು ಮಂಗಳಕರವೂ ಆದ ಗೋಮಾತೆಯನ್ನು ಪ್ರತಿದಿನವೂ ಪೂಜಿಸಬೇಕು ಶುಭಕರ್ಮ ಅಪರ ಕರ್ಮ ಶ್ರಾದ್ದಕರ್ಮ ಗೋಮಾತೆಯ ಆರಾಧನೆ ಶ್ರೇಷ್ಠವಾದುದು ಪ್ರತಿದಿನವೂ ಪೂಜನೀಯವಾದ ಗೋಮಾತೆಯನ್ನು ವಿಶೇಷ ಪರ್ವವಾದ ಸಂಕ್ರಾಂತಿಯ ದಿವಸದಲ್ಲಾದರೂ ವಿಶೇಷವಾಗಿ ಪೂಜಿಸುವುದು ಉಚಿತವೇ ಆಗಿದೆ ಮೇಲೆ ಹೇಳಿರುವ ಈ ಗೋವಿನ ವರ್ಣನೆಯು ಕೇವಲ ಹೊಗಳಿಕೆಯ ಮಾತುಗಳು ವಾಸ್ತವವಾಗಿ ಗೋವು ಸಾಧು ಪ್ರಾಣಿ ಮತ್ತು ಅತ್ಯಂತ ಉಪಯೋಗಕರವಾದ ಪ್ರಾಣಿ ಅದರ ಹಾಲು ಮಸರು ತುಪ್ಪ ಗಂಜಲ ಮತ್ತು ಸಗಣಿ ಇವೆಲ್ಲ ಪುಷ್ಟಿಕರ ದ್ರವ್ಯಗಳು ಅಥವಾ ಶುದ್ಧಿಕರವಾದ ಔಷಧಿಗಳು ಅದರ ಶರೀರದ ಎಲ್ಲ ಭಾಗಗಳು ಉಪಯೋಗಕ್ಕೆ ಬರುತ್ತವೆ ಆದ್ದರಿಂದ ಅದನ್ನು ಪುರಾಣಗಳು ಹಾಗೆಲ್ಲ ಹೊಗಳುತ್ತವೆ ಅದು ಅತ್ಯಂತ ಸಾಧುಪ್ರಾಣಿಯಾಗಿರುವುದರಿಂದ ಎಲ್ಲ ಮುಖ ಪ್ರಾಣಿಗಳಲ್ಲೂ ದಯೆ ತೋರಬೇಕು ಎಂಬುದಕ್ಕೆ ಪ್ರತಿನಿಧಿಯಾಗಿ ಗೋ ಸೇವೆ ಮಾಡಬೇಕು ಎಂದು ದಯಾಳುಗಳಾದ ನಮ್ಮ ಹಿರಿಯರು ಹೇಳುತ್ತಾರೆ ಎಂಬ ವಿವರಣೆಯನ್ನು ಇತ್ತೀಚಿನ ಅಹಿಂಸಾವಾದಿಗಳೊಬ್ಬರು ಹೇಳುತ್ತಾರೆ ಇದು ಸರಿಯೇ ಗೋವು ಸಾಧುಪ್ರಾಣಿ ಮುಖ ಪ್ರಾಣಿ ಉಪಯೋಗಿಯಾದ ಪ್ರಾಣಿ ಎಂಬುದು ಸತ್ಯ ಆ ಗೋವಿನ ವಿಷಯದಲ್ಲೂ ಮತ್ತು ಇತರ ಎಲ್ಲ ಮುಖಪ್ರಾಣಿಗಳ ವಿಷಯದಲ್ಲೂ ದಯೆ ತೋರಿಸಬೇಕು ಎಂಬುದು ಸರಿಯೇ ಆದರೆ ಗೋವಿನ ಬಗೆಯ ಶಾಸ್ತ್ರಗಳು ಹೇಳಿರುವುದು ಕೇವಲ ಪ್ರಶಂಸೆ ಎಂಬ ವ್ಯಾಖ್ಯಾನ ಸರಿಯಲ್ಲ ಮುಖಪ್ರಾಣಿ ಹಸುವನ್ನೇ ಏಕೆ ಪ್ರತಿನಿಧಿಯನ್ನಾಗಿ ಆರಿಸಿಕೊಳ್ಳಬೇಕು ಹಾಡನ್ನು ಏಕೆ ಆರಿಸಿಕೊಳ್ಳಬಾರದು ಎಂಬುದಕ್ಕೆ ಅಲ್ಲಿ ಉತ್ತರವಿಲ್ಲ ಮೇಕೆಯು ಅತ್ಯಂತ ಸಾಧು ಪ್ರಾಣಿ ಅದರ ಹಾಲು ತುಪ್ಪ ಮಾಂಸ ಎಲ್ಲವೂ ಉಪಯೋಗಕ್ಕೆ ಬರುವ ಪದಾರ್ಥಗಳೇ ಅಲ್ಲವೇ ಹಸುವಿನ ದೇಹದಲ್ಲಿ ದೇವತೆಗಳು ಇದ್ದಾರೆ ಎಂಬುದನ್ನು ಹೇಗೆ ನಂಬುದಕ್ಕೆ ಸಾಧ್ಯ ಇತ್ತೀಚಿನ ಒಂದು ಚಿತ್ರದಲ್ಲಿ ಒಬ್ಬ ನಾಸ್ತಿಗನು ಹಸುವಿನ ಅಂಗಾಂಗಗಳಲ್ಲಿ ಒಂದೊಂದನ್ನು ಕತ್ತರಿಸಿ ಹಾಕುತ್ತ ಎಲ್ಲಿ ತೋರಿಸು ಈ ಅಂಗದಲ್ಲಿ ಮರುದೇವತೆಗಳನ್ನು ಈ ಅಂಗದಲ್ಲಿ ಸರಸ್ವತಿ ದೇವಿಯು ಏಕೆ ಕಾಣಿಸುತ್ತಿಲ್ಲ ಇತ್ಯಾದಿಯಾಗಿ ಸವಾಲು ಹಾಕುವಂತೆ ಕಥಾ ಚಿತ್ರಣವನ್ನು ನೋಡುತ್ತೇವೆ ಆದ್ದರಿಂದ ಗೋವಿನ ಶರೀರದಲ್ಲಿ ದೇವತೆಗಳು ಇದ್ದಾರೆ ಎಂಬುದು ಕೇವಲ ಅಂಧಶ್ರದ್ಧೆಯ ವಿಷಯ ಅಲ್ಲವೇ ಖಂಡಿತವಾಗಿಯೂ ಅಲ್ಲ ಅದು ಶಾಸ್ತ್ರೀಯವಾದ ಎಂದರೆ ಸತ್ಯ ನಿಯಮಕ್ಕೆ ಅನುಗುಣವಾಗಿರುವ ವಿಷಯ ಗೋವನ್ನು ಕತ್ತರಿಸಿ ಹಾಕುತ್ತಾ ಸವಾಲು ಹಾಕಿದ ನಾಸ್ತಿಕನು ಕಡುಮೂರ್ಖನೆಂಬುದರಲ್ಲಿ ಸಂಶಯವೇ ಇಲ್ಲ ದೇವತೆಗಳು ಹೊರಗಣ್ಣುಗಳಿಗೆ ಕಾಣುವ ಭೌತಿಕ ವ್ಯಕ್ತಿಗಳಲ್ಲ ದಿವ್ಯ ದೃಷ್ಟಿಗೆ ಮಾತ್ರವೇ ಕಾಣುವ ಸತ್ಯವಸ್ತುಗಳು ಎಂಬ ಮೂಲಭೂತವನ್ನು ವಿಶ್ ವಿಷಯವನ್ನೇ ಅವನು ತಿಳಿದಿಲ್ಲ ಬ್ಯಾಕ್ಟೀರಿಯಾ ಎಂಬ ವಿಜ್ಞಾನಿಗಳು ಕರೆಯುವ ಸೂಕ್ಷ್ಮತಮ ಜೀವಿಗಳುಂಟು ಅವುಗಳನ್ನು ಬರಿ ಕಣ್ಣುಗಳ ಕಣ್ಣಿನಿಂದ ನೋಡಿ ಕಾಣದೇ ಬ್ಯಾಕ್ಟೀರಿಯಾ ಎನ್ನುವ ಪದಾರ್ಥ ವಾಸ್ತವವಾಗಿ ಇಲ್ಲವೇ ಇಲ್ಲ ಇದ್ದರೆ ಕಾಣಿಸಿಕೊಳ್ಳಲಿ ಎಂದು ಸವಾಲು ಹಾಕುವ ಮೂರ್ಖನಿಗೆ ಆತನನ್ನು ಹೋಲಿಸಬಹುದು ಸ್ಥೂಲ ದೃಷ್ಟಿಗೆ ಕಾಣುವ ಪದಾರ್ಥಗಳುಂಟು ಲೆನ್ಸ್ ಮೂಲಕವೇ ನೋಡಿ ತಿಳಿಯಬೇಕಾದ ಸೂಕ್ಷ್ಮ ಪದಾರ್ಥಗಳುಂಟು ಹಾಗೆಯೇ ಜ್ಞಾನ ದೃಷ್ಟಿಗೆ ಮಾತ್ರವೇ ಗೋಚರವಾಗುವ ದಿವ್ಯ ವಸ್ತುಗಳು ಉಂಟು ಆಯಾ ದೃಷ್ಟಿಗಳಿಂದ ನೋಡಿದರೆ ಕಾಣಿಸುತ್ತವೆ ಹಾಗೆ ಮಾಡದೆ ಅವುಗಳ ಅಸ್ತಿತ್ವವನ್ನು ಕುರಿತು ಕುಚೋದ್ಯ ಮಾಡಿದರೆ ಅವುಗಳ ಅಸ್ತಿತ್ವಕ್ಕೇನು ತೊಂದರೆಯಿಲ್ಲ ಹಾಗಾದರೆ ಗೋವಿನ ದೇಹದಲ್ಲಿ ಆಯಾ ದೇವತೆಗಳನ್ನು ನೋಡಲು ಸಾಧ್ಯವೇ ಇದಕ್ಕೆ ತಕ್ಕ ಉತ್ತರವನ್ನು ಸಾಮಾನ್ಯ ಜನರು ಅಥವಾ ಕೇವಲ ಶಾಸ್ತ್ರ ಪಾಂಡಿತ್ಯವುಳ್ಳವರು ಕೊಡಲು ಸಾಧ್ಯವಾಗುವುದಿಲ್ಲ ಮಹಾಯೋಗಿ ವರೇಣ್ಯರಾದ ಶ್ರೀರಂಗ ಗುರುದೇವರು ಈ ಸಂದರ್ಭದಲ್ಲಿ ಅಪ್ಪಣೆ ಅಪ್ಪಣೆಗೊಳಿಸಿದ ಒಂದು ಯೋಗ ರಹಸ್ಯವನ್ನು ಇಲ್ಲಿ ನಾವು ಮಂಡಿಸುತ್ತೇವೆ ಅದು ಸತ್ಯಶೋಧಕರಿಗೆ ಮತ್ತು ಸತ್ಯಸಿದ್ಧರಿಗೆ ಸಂತೋಷವನ್ನುಂಟು ಮಾಡುವ ಉತ್ತರವಾಗುತ್ತದೆ ಯೋಗ ಮಾರ್ಗದಲ್ಲಿ ಧ್ಯಾನ ಮಂಥನವನ್ನು ಮಾಡುತ್ತಿರುವಾಗ ಒಂದು ದಿವ್ಯ ದೇನುವಿನ ದರ್ಶನವಾಗುತ್ತದೆ ಅದರ ಜಾಜ್ವಲ್ಯ ಮಾನವಾದ ಮತ್ತು ಅಷ್ಟೇ ತಂಪಾಗಿರುವ ದಿವ್ಯ ದೇಹದ ಅವಯವಗಳಲ್ಲಿ ನಾನಾ ದೇವತೆಗಳ ದರ್ಶನವಾಗುತ್ತದೆ ಅದು ಒಳಗಣ್ಣಿಗೆ ಅತ್ಯಂತ ಆನಂದವನ್ನು ಉಂಟು ಮಾಡುವ ದೃಶ್ಯ ಅದನ್ನು ದರ್ಶನ ಮಾಡಿದ ಜ್ಞಾನಿಯು ಹೊರಗಡೆ ಯಾವ ಹಸುವನ್ನು ನೋಡಿದರೂ ಅದ ಅವನಿಗೆ ಆ ಒಳದರ್ಶನದ ನೆನಪು ಅಪಾರವಾದ ಸಂತೋಷ ಮತ್ತು ಗೋವಿನ ಬಗೆಗೆ ಅತ್ಯಂತ ಪೂಜ್ಯತಾ ಬುದ್ಧಿ ಹೊರಗಿನ ಗೋವಿನಲ್ಲೂ ಆ ಅಂತರಂಗದ ಗೋವಿನ ಅಂಶ ಇರುವುದರಿಂದ ಅದನ್ನು ಹಿಂಸೆ ಮಾಡಿದರೆ ಅವನ ಒಳ ಮಹಾ ಹಿಂಸೆ ಆಗುತ್ತದೆ ಅದನ್ನು ಪೂಜಿಸಿದರೆ ಒಳಗಿನ ಗೋವಿಗೆ ಸಂಭಾವನೆಯಾಗಿ ಪರಮ ಸಂತೋಷ ಉಂಟಾಗುತ್ತದೆ